ಸೂಸಿಬಹ ನದಿಯೊಳಗೆ ತನ್ನ ಸಾಹಸ ತೋರುವೆನೆತ ಜಲಕ್ಕೆ ಎದುರು ಈಸಿದರೆ ಕೈಸೋತು ಮುಳುಗುವ ಹರಿಯ ಹರಿಯಬಿಟ್ಟವನು ಕ್ಲೇಶವನೈದುವ ಅನಾದಿಯಲಿ ಸರ್ವೇಶ ಕೃತ್ಯ ಮಾಡಿದುದಾಸೆಯಿಂದಲೇ ಅನ್ಯರಾರಾಧಿಸುವ ಮಾನವನು ನಮ್ಮ ಉಪಾಸನೆಯ ಮುಖಗಳು ವಿಭಿನ್ನ ವಿಚಿತ್ರ ಯಾರನ್ನ ಹಿಡಿಬೇಕೋ ಅವರನ್ನು ಹಿಡಿಯಲಿಕ್ಕಿಲ್ಲ ಯಾರನ್ನು ಉಪಾಸನೆ ಮಾಡಬಾರ್ದೋ ಅವರನ್ನು ಉಪಾಸನೆ ಮಾಡ್ತೀವಿ ಪ್ರಾಯಶಃ ನಮ್ಮ ಉಪಾಸನೆಯಲ್ಲಿ ತತ್ಕಾಲದಲ್ಲಿ ಯಾವುದು ಫಲ ಕೊಡುತ್ತೆ ಅದನ್ನು ನೆಚ್ಚಿಕೊಂಡು ಬೆನ್ನ ಹಿಂದೆ ನಾವು ಹೋಗುವುದೇ ಜಾಸ್ತಿ ಪ್ರಾಯಶಃ ಇವತ್ತಿನ ಯುಗದಲ್ಲಿ ದೇವತೆಗಳು ಬಿಡಿ ಸುಮನೆ ಯಾರೋ ಬಯ ಹೇಳಿದ ಏನೋ ಒಂದು ಪವಾಡ ತೋರಿಸಿದ ಅಂತ ಬೆನ್ನ ಹಿಂದೆ ಹೋಗುವುದೇ ಜಾಸ್ತಿ ಎಷ್ಟು ದುಕ್ಕದ ಸಂಗತಿ ಅಂತಂದರೆ ಮನೆ ಮನೆಗಳಲ್ಲಿ ದೇವರ ಫೋಟೋ ಇರಬೇಕು ದೇವರ ಕೋಣೆ ಇರಬೇಕು ಶಾಲಿ ಇರಬೇಕು ಒಂದು ಕಾಲದಲ್ಲಿ ಹಾಗೆ ಹೇಳೋದಿತ್ತು ದೇವರ ಫೋಟೋ ಇಡಿ ಅಂತ ಹೇಳುವ ಕಾಲ ಬಂತು ಈಗ ಅದೂ ಇಲ್ಲ ಈಗ ಇದ್ದ ಫೋಟೋ ತೆಗೀರಿ ಅಂತ ಹೇಳುವ ಕಾಲ ನಮಗೆ ಬಂದಿದೆ ಅಷ್ಟು ದುರಂತ ದುಃಖದ ಕಾಲ ನಂದು ಎಷ್ಟು ಮನೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಹೇಳಿದ್ರೆ ಅರ್ಥ ಆದರೆ ಸರಿ ಅರ್ಥ ಆಗುವುದಕ್ಕಿಂತ ಅನರ್ಥ ಜಾಸ್ತಿ ಒಂದು ಮನೆಯಲ್ಲಿ ನನಗೆ ಕೇಳಿಯೇ ಅಲ್ಲ ರಾಯರ ಪಟ ಇಡಬಹುದಾ ಹಾಗಾದ್ರೆ ಅಂತ ಬಾಬಾನ ಪಟ ತೆಗೀರಿ ಅಂತ ಹೇಳಿದ್ರೆ ರಾಯರ ಪಟ ಇಡಬಹುದಾ ಅಂದರೆ ರಾಯರು ಬಾಬಾ ಈಕ್ವಲ್ ಇಷ್ಟು ಮೂರ್ಖತನ ನಮ್ಮಲ್ಲಿ ಬೆಳೀತಾ ಇದೆ ಚಿಂತನೆ ಕಡಿಮೆ ಇದೆ ಬಾಬಾ ರಾಯರು ಒಂದು ಅಂತ ಅವರ ದೃಷ್ಟಿಯಲ್ಲಿ ರಾಯರೂಪವಾಡ ಬಾಬಾ ಪವಾಡಕ್ಕೋಸ್ಕರ ರಾಯರಿಗೆ ನಾವು ನಮಸ್ಕಾರ ಮಾಡುವುದಲ್ಲ ಅಥವಾ ಪವಾಡ ಮಾಡುವವರಿಗೆ ನಾವು ಮಹತ್ವ ಕೊಡುವುದಲ್ಲ ರಾಯರಿಗೆ ಮಹತ್ವ ಪವಾಡದಿಂದ ಅಲ್ಲ ಒಂದು ಮಾತು ಹೇಳಬೇಕು ಈ ಪವಾಡ ಅಂತ ಹೇಳಿದಾಗ ಒಂದು ನೆನಪಾಯ್ತು ನನಗೆ ಒಂದು ಈ ಧಾರವಾಡದ ಕಡೆಯಲ್ಲಿ ಒಬ್ಬರಿಗೆ ಮೈ ರಾಯರು ಬರುವುದು ಅಂತ ಅವರು ರಾಯರು ಹೇಳ್ತಾರೆ ಅಂತ ಹೇಳುವುದೆಲ್ಲ ಜನ ಸಾಲು ಸಾಲು ಸಾಲುಗಟ್ಟಿ ಬರ್ತಿತ್ತು ಅದು ಕ್ರಮನೇ ಹಾಗೆ ಜನ ಮರಳೋ ಜಾತ್ರೆ ಮರಳೋ ಇದ್ದ ಹಾಗೆ ಫತ್ ಒಬ್ಬ ಹೋದ್ರೆ ಸಾಕು ಅಯ್ಯೋ ಭಾರಿ ಹೇಳ್ತಾರೆ ಹೌದಾ ಇವನು ಹೋಗುದು ಇವನಿಗೇನು ಗೊತ್ತಿಲ್ಲ ಅವನು ಬಾ ಅಂತ ಅವನು ಹೋಗುವಂತ ಅಲ್ಲಿ ಹೋದ್ರು ಹೋಗಿ ಭಾರಿ ಜನ ಹೋಗ್ತಿದ್ರು ಒಬ್ಬರು ವಿದ್ವಾಂಸರಲ್ಲಿ ಹೋದ್ರಂತೆ ಅಲ್ಲಿ ಹೋಗಿ ಅವರಿಗೆ ಅನಿಸಿತು ಇವರು ರಾಯರ ಮೇಲೆ ಬರೋದಲ್ವಾ ಕೇಳಿದ್ರು ಅವ್ರ ರಾಯರಾಮಯ ಮೇಲೆ ಬರುದು ನಾನ್ ರಾಯರು ಅಂತ ಹೇಳಿದ್ರೆ ರಾಯರು ಯಾವ ರಾಯರು ನೀವು ಅಂತ ಕೇಳಿದ್ರಿ ರಾಯರು ಅಂತ ಹೇಳಿದಾಗ ಬೇರೆ ಬೇರೆ ರಾಯರುಗಳು ಇರ್ತಾರೆ ನೀವ್ಯಾವ ರಾಯರು ಏ ನಾವು ರಾಘವೇಂದ್ರ ಸ್ವಾಮಿಗಳವರು ಅಲ್ಲ ರಾಘವೇಂದ್ರ ಸ್ವಾಮಿಗಳವರು ಅಂತ ಹೆಸರಿಟ್ಟುಕೊಂಡವರು ತುಂಬಾ ಜನ ಇದ್ದಾರೆ ನಾನು ಗುರು ರಾಘವೇಂದ್ರ ಸ್ವಾಮಿ ಆ ಹೆಸರಿಟ್ಟುಕೊಂಡವರು ಇದ್ದಾರೆ ಈಗ ನೀವು ಅಡ್ರೆಸ್ ಸರಿಯಾಗಿ ಹೇಳಿ ಅಲ್ಲ ರಾಘವೇಂದ್ರ ಸ್ವಾಮಿಗಳು ಅಂತಂದ್ರೆ ನಾವು ತಿಳ್ಕೊಂಡ ಹಾಗೆ ಪರಿಮಳಾದಿ ಗ್ರಂಥಗಳನ್ನು ರಚನೆ ಮಾಡಿದ ರಾಘವೇಂದ್ರ ಸ್ವಾಮಿಗಳು ಅಂತ ಅವರ ನೀವು ಅವನೇನು ಪರಿಮಳ ಅಂದ್ರೆ ಏನು ಗೊತ್ತಿಲ್ಲ ಪಾಪ ಹೌದು ಅಂತ ಹೇಳಿದ ನಾನು ಪರಿಮಳದ ರಾಘವೇಂದ್ರ ಸ್ವಾಮಿ ಅಂತ ಹೇಳಿದೆ ಪರಿಮಳ ಅಂದ್ರೆ ವಾಸನೆ ಬರುವುದಲ್ಲ ದುರ್ಗಂಧದ ಅಲ್ಲ ಪರಿಮಳ ಅಂತ ತಿಳ್ಕೊಂಡ ಪಾಪ ಅವನೇನು ಪರಿಮಳ ಅಂತ ಗೊತ್ತು ಹೇಳಿದ ಪರಿಮಳದ ರಾಘವೇಂದ್ರ ಸ್ವಾಮಿಗಳು ನಾನು ಅದ ಎಲ್ಲಿಯೋ ಹೋಗಿದ್ರು ಗುರುವಾರ ಪರಿಮಳ ಪ್ರಸಾದ ಕೊಟ್ಟಿದ್ರು ತಿಂದಿದ್ದ ಪರಿಮಳ ರಾಘವೇಂದ್ರ ಸ್ವಾಮಿಗಳು ನಾನು ಅಂತ ಹೇಳಿದ ಇವ್ರಿಗೆ ಕೇಳಿದ್ರು ರಾಘವೇಂದ್ರ ಸ್ವಾಮಿಗಳವರು ಪರಿಮಳ ಅಂತ ಒಂದು ಸುಧಾಕ್ಯ ವ್ಯಾಖ್ಯಾನ ಬರೆದಿದ್ದಾರೆ ಅದರ ಬಗ್ಗೆ ಪರಿಚಯ ಉಂಟ ನಿನಗೆ ಅವನಿಗೆ ಗ್ರಂಥ ಅಂತ ಹೇಳಿದಾಗ ತಲೆ ವಿಧಿ ಪ್ರಾರಂಭ ಇದೆ ಅಂತ ಗ್ರಂಥ ಅವನಿಗೆ ಗ್ರಂಥದ ಬಗ್ಗೆ ಗೊತ್ತೇ ಇಲ್ಲ ಅವನಿಗೆ ನನಗೆ ಒಂದು ಸಮಸ್ಯೆ ಆಗಿದೆ ಇವತ್ತು ಪಾಠ ಹೇಳುವಾಗ ಒಂದು ಸಮಸ್ಯೆ ಆಗಿದೆ ನನಗೆ ಒಂದು ವಾಕ್ಯ ಅರ್ಥ ಆಗ್ಲಿಲ್ಲ ಆ ವಾಕ್ಯಕ್ಕೆ ಅರ್ಥ ಹೇಳಬೇಕು ನೀನು ರಾಘವೇಂದ್ರ ಸ್ವಾಮಿಗಳಲ್ವಾ ಇವತ್ತು ಟೈಮ್ ಆಯ್ತು ನಾಳೆ ಬನ್ನಿ ರಾತ್ರಿಯೇ ಪೆಟ್ಟಿಗೆ ಕಟ್ಟಿ ಓಡಿ ಹೋಗಿದ್ದಾನೆ ಮತ್ತೆ ಆ ಬೀದಿಗೆ ಬರಲಿಲ್ಲ ರಾಯರೇ ಬರಲಿಲ್ಲ ಎಲ್ಲ ಇಂಥದ್ದೇ ಒಬ್ಬರನ್ನು ಮಹಾತ್ಮ ಅಂತ ಚಿಂತನೆ ಮಾಡೋದು ಯಾವುದರಿಂದ ಅಂದರೆ ಹೊರಗಿನ ಪವಾಡದಿಂದ ಅಲ್ಲ ಒಳಗಿನ ಜ್ಞಾನದಿಂದ ಅವನ ಮನೋನಿಯಾಮಕ ಮನಸ್ಸಿನ ಬಗ್ಗೆ ಎಂಥ ಜ್ಞಾನ ಇದೆ ಜ್ಞಾನ ಇದೆಯೋ ಮುಂದೆ ವಿಚಾರ ಮಾಡಿ ಜ್ಞಾನ ಇಲ್ಲದೆ ಬರೀ ಬೂದಿ ಮಾಡುವವ್ ಸಾವಿರ ಜನ ಇರ್ತಾರೆ ಅದಲ್ಲ ಮಹತ್ವದ ಸಂಗತಿ ಆದ್ದರಿಂದ ಕಂಡ ಗೌರವ ಕೊಡೋದು ಮುಖ್ಯ ಅಲ್ಲ ಗೌರವ ಮಾಡೋದಕ್ಕಿಂತ ಮುಂಚೆ ಅವನ ಪರಿಚಯ ಮಾಡಿಸಿಕೊಳ್ಳಿ ಅವನು ಏನಿದೆ ಅಂತ ಚಿಂತನೆ ಮಾಡಿಕೊಳ್ಳಿ ದಾಸರು ಹೇಳ್ತಾರೆ ಅನ್ಯರ ಆರಾಧಿಸಿದರೇನು ಫಲ ಅಂತ ಕೇಳ್ತಾರೆ ಭಗವಂತನನ್ನು ಬಿಟ್ಟು ಅರ್ಥಾತ್ ಭಗವಂತನನ್ನು ಅನುಸಂಧಾನ ಮಾಡದಿದ್ದವನನ್ನು ಉಪಾಸನೆ ಮಾಡಿದರೆ ಅದಕ್ಕೆ ಫಲ ಇಲ್ಲ ಎಂತಹ ದೃಷ್ಟಾಂತ ಕೊಡ್ತಾರೆ ಅಂತಂದ್ರೆ ಒಬ್ಬ ಹೇಳ್ತಾನಂತೆ ನಾನು ಅವನ ಹೋಗಿ ಎಲ್ಲ ಫಲವನ್ನು ಸಾಧಿಸಿಕೊಂಡು ನಾನು ಬಂದಿದ್ದೇನೆ ಅವನು ಹೇಗಿರ್ತಾನೆ ಅಂತಂದ್ರೆ ದೃಷ್ಟಾಂತ ಕೊಟ್ಟು ಜಗನ್ನಾಥ ದಾಸರು ವಿವರಿಸಿದ್ದಾರೆ ನದಿ ಆ ನದಿಯಲ್ಲಿ ನೀರು ಎರಡು ಕಡೆಯಲ್ಲಿಯೂ ಕೂಡ ಮೇರೆ ಮೀರಿ ಹರಿತಾ ಇದೆ ಆ ನದಿ ಹತ್ರ ಬಂದಂತೆ ಒಬ್ಬ ಪಕ್ಕದಲ್ಲಿ ಹಡಗಿದೆ ದೋಣಿ ಇದೆ ಅಂಬಿಗ ಇದ್ದಾನೆ ಅವನು ದಾಟಿಸ್ತೇನೆ ಅಂತ ಹೇಳ್ತಾನೆ ದೋಣಿಯಲ್ಲಿ ಕೂತ್ಕೊಂಡಿ ಇಲ್ಲಿಂದ ಆಕೇದಕ್ಕೆ ನಾನು ಮುಟ್ಟಿಸ್ತೇನೆ ಅಂತ ಹೇಳ್ತಾನೆ ಅಂಬಿಗ ಹರಿಗೋಲು ಹಿಡ್ಕೊಂಡು ಕಾಯಿ ಹೇಳ್ತಾ ಇದ್ದಾನೆ ಸ್ವಾಗತ ಮಾಡ್ತಾ ಇದ್ದಾನೆ ಏಯ್ ನನಗೆ ಹರಿಗೋಲು ಬೇಡ ನನಗೆ ನನಗೆ ನಾವೇ ಬೇಡ ದೋಣಿ ಬೇಡ ನಾನೇ ನಾವೇ ಬೇಡ ನಾನೇ ಸಾಕು ಅಂತ ಇಳಿತಾನೆ ನದಿಗೆ ಅವನ ಕತೆ ಹೇಗಿರ್ತದೆ ಹಾಗೆ ನಮ್ಮ ಕತೆ ಅಂತ ದಾಸರು ಹೇಳಿದ್ರು ಅದು ಮೈ ಮೀರಿ ಹರಿ ಮೇರೆ ಮೀರಿ ಹರಿಯತಕ್ಕಂತಹ ನದಿಗೆ ನಾನು ನನ್ನ ಬರೀ ಕೈಯಿಂದ ಈಜಾಡ್ತೇನೆ ಅಂತಂದ್ರೆ ಅದು ಅಸಂಭಾವಿತ ಯಾಕೆಂದ್ರೆ ನದಿಯ ದೃಷ್ಟ ಕೊಟ್ಟಿದ್ದಾರೆ ಸಂಸ್ಕೃತದಲ್ಲಿ ಒಳ್ಳೆಯ ಶಬ್ದ ಇದೆ ಒಬ್ಬ ಎಕ್ಸ್ಪರ್ಟ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಏನು ಹೇಳ್ತೇವೆ ಅದನ್ನು ಹೇಳುವ ಸಂಸ್ಕೃತದಲ್ಲಿ ಒಂದು ಶಬ್ದ ಇದೆ ನದಿ ಅಂತ ಒಂದು ಶಬ್ದ ಶಾಸ್ತ್ರ ನದೀಷ್ಣ ನದೀಷ್ಣ ಅಂತಂದ್ರೆ ಎಕ್ಸ್ಪರ್ಟ್ ಅಂತ ಅರ್ಥ ಬಹಳ ಸಮರ್ಥ ಅಂತ ಶಾಸ್ತ್ರದಲ್ಲಿ ಪಾರಂಗತನಾದವನ್ ಅದನ್ನು ಹೇಳುವಾಗ ನದೀಷ್ಣ ಅಂತ ಸಂಸ್ಕೃತದಲ್ಲಿ ಒಂದು ವರ್ಬ್ ಚತುರ ಕುಶಲ ಹಾಗೆ ಇನ್ನೊಂದು ಶಬ್ದ ನದೀಷ್ನ ಅದು ನದೀಷ್ಣ ಅಂತ ಎಲ್ಲಿಂದ ಪ್ರಾರಂಭ ಆಯ್ತಂದ್ರೆ ಇಲ್ಲಿಂದ ಪ್ರಾರಂಭ ಆಯ್ತದೆ ನದಿಯಲ್ಲಿ ಸ್ನಾನ ಮಾಡಬವನ್ ನಾವು ಎಲ್ಲಿಯಾದರೂ ಸ್ನಾನ ಮಾಡಬಹುದು ಬಾತ್ರೂಮ್ ಅಲ್ಲಿ ಮಾಡಬಹುದು ಬಾವಿಯಲ್ಲಿ ನೀರು ತೆರಕೊಳ್ಬಹುದು ಕೆರೆಯಲ್ಲಿ ನಾವು ಸ್ನಾನ ಮಾಡಬಹುದು ಆದರೆ ನದಿಯಲ್ಲಿ ಸ್ನಾನ ಮಾಡುವುದು ಕಷ್ಟ ನಿನ್ನ ನೋಡಿದೀವಿ ಪೇಪರಲ್ಲಿ ಬಂದಿತ್ತು ನಿನ್ನೆ ಪಾಪ ದುರಂತ ದೋಣಿ ದುರಂತ ಭೀಮಾ ನದಿಯ ದುರಂತ ನದಿಯಲ್ಲಿ ಭಾರಿ ಜಾಗರೂಕತೆ ಇರಬೇಕು ಎಂತ ಎಕ್ಸ್ಪರ್ಟ್ಗಳು ಹೆದರ್ತಾರೆ ಯಾಕಂದ್ರೆ ಅದರಲ್ಲಿ ಎರಡು ಅಂಶಗಳು ಅದರಲ್ಲಿ ಒಂದು ಪ್ರವಾಹ ಇನ್ನೊಂದು ಅದರಲ್ಲಿ ಸುಳಿ ಅಂತ ಹೇಳ್ತಾರೆ ಸುಳಿ ಅಂತಂದ್ರೆ ಸುಳಿಬೇಕು ಅಲ್ಲಿಯೇ ಗರ ಗರ ಗರ ಗರ ತಿರುಗಬೇಕು ಅದನ್ನು ಹಾಗಾಗಿ ಆ ಸುಳಿಯಿಂದ ನಾವು ತಪ್ಪಿಸಿಕೊಳ್ಳಬೇಕು ಪ್ರವಾಹದಿಂದ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು ಆ ಪ್ರವಾಹ ನಮ್ಮನ್ನು ಎಲ್ಲಿ ಕೊಂಡೊಯ್ಯತೆ ಗೊತ್ತಿಲ್ಲ ಪ್ರವಾಹಕ್ಕೆ ಅನುಗುಣವಾಗಿ ಈಜಬೇಕು ನದಿಯಲ್ಲಿ ಈಜುವ ಕ್ರಮ ಹಾಗೆ ಇಲ್ಲಿ ಇಳಿದ್ರೆ ಅಲ್ಲಿ ಹತ್ತು ಮೇಲಕ್ಕೆ ಬರಬೇಕು ಇಲ್ಲಿ ಇಳಿದು ನೇರ ಹೋದ್ರೆ ಹೋಗ್ಬಿಡ್ತಾನಷ್ಟೇ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಕೆಲವು ಅದರಲ್ಲಿ ತಂತ್ರಗಳಿವೆ ಅದನ್ನು ತಿಳ್ಕೊಂಡಿರ್ಬೇಕು ಎಲ್ಲಿ ಸುಳಿ ಇದೆ ಅದರ ಪರಿಚಯ ಇರಬೇಕು ಅದರ ಪರಿಚಯ ಇಲ್ಲದೆ ನದಿಗೆ ಇಳಿದ್ರೆ ಏ ನಾನ್ ನನ್ನ ತೋಳಬಲದಿಂದ ಸ್ನಾನ ಮಾಡ್ತೇನೆ ಅಂತ ಇಳಿದರೆ ಹೇಗೆ ಅವನು ಮುಳುಗ್ತಾನೆ ಹಾಗೆ ನದಿಯಲ್ಲಿ ಸ್ನಾನ ಮಾಡಬೇಕಾಗಿದ್ರೆ ಅದಕ್ಕೆ ಅನುಭವ ಇರಬೇಕು ಅನುಭವದ ಅನುಭವದವರ ಮಾರ್ಗದರ್ಶನ ಬೇಕು ಅವರ ಕೇಳಿ ಎಲ್ಲಿ ಇಳಿಬೇಕು ಹೇಗೆ ಹೋಗಬೇಕು ಅದನ್ನೆಲ್ಲ ಚೆನ್ನಾಗಿ ತಿಳ್ಕೊಳ್ಬೇಕು ಹಡಗಿರುವಾಗ ದೋಣಿ ಇರುವಾಗ ಬರೀ ಕಾಯಿ ಕೈಯಿಂದ ಈಜಾದಿ ದಾಡ್ತೇನೆ ಅಂತಂದ್ರೆ ಅವನು ಮೂರ್ಖ ಅವನಂತ ಒಬ್ಬ ತಲೆಯಲ್ಲಿದ್ದವ ಇನ್ನೊಬ್ಬ ಇಲ್ಲ ಹಾಗೆ ಭಗವಂತನನ್ನು ಬಿಟ್ಟು ಇನ್ನೊಬ್ಬರನ್ನು ಆರಾಧನೆ ಮಾಡುವವನು ಕೂಡ ಅಷ್ಟೇ ಮೂರ್ಖ ನಮ್ಮ ಹರಿ ಇದ್ದಾನೆ ಹಾಕಿ ನಮ್ಮನ್ನು ಕರ್ಕೊಂಡು ಭಗವಂತ ಇರ್ತಾನೆ ಯಾವ ನದಿ ನಮ್ದು ಸಂಸಾರ ನದಿ ಈ ನದಿಗೆ ನಮ್ಮನ್ನು ಬಂದಿದ್ದೇವೆ ನದಿ ತೀರದಲ್ಲಿ ನಾವಿದ್ದೇವೆ ಈ ನದಿಯನ್ನು ದಾಟಬೇಕು ದಾಟಿಯನ್ನು ಆಚೆ ನಾವು ಹೋಗಬೇಕಾದ್ರೆ ಭವಸಾಗರವನ್ನು ದಾಟಿ ಆಚೆ ದಡಕ್ಕೆ ನಾವು ಸೇರ್ಬೇಕು ಸಮುದ್ರ ದಾಟುವುದು ಈ ಸಮುದ್ರ ದಾಟುವುದಲ್ಲ ಈ ಭವಸಾಗರವನ್ನು ನಾವು ದಾಟಿ ಆಚೆ ಬದಿಗೆ ನಾವು ಹೋಗ್ಬೇಕು ಈ ಸಮುದ್ರವನ್ನು ದಾಟಬೇಕಾಗಿದ್ರೆ ಏ ನಾನೇ ನನ್ನ ಕೈಯಿಂದ ಈಜಾಡಿಕೊಂಡು ಈ ಸಮುದ್ರವನ್ನು ದಾಟ್ತೇನೆ ಅಂತಂದ್ರೆ ಅವನು ಮೂರ್ಖ ದೇವರು ಹೇಳ್ತಾನೆ ಹರಿ ಹೇಳ್ತಾನೆ ನಾನು ಹರಿಗೋಲ ಹಾಕ್ತೇನೆ ಕರ್ಕೊಂಡು ಹೋಗ್ತೇನೆ ಏ ನೀನ್ ಬೇಡ ನಾನೇ ಹೋಗ್ತೇನೆ ಅಂತಂದ್ರೆ ಈ ನದಿಯಲ್ಲಿ ಈಜಾಡುವವನು ಹೇಗೆ ಮುಳುಗ್ತಾನೆ ಭವನದಿಯಲ್ಲಿಯೂ ಕೂಡ ಅವನು ಮುಳುಗ್ತಾನೆ ಹೊರತು ನದಿಯನ್ನು ದಾಟ್ಲಿಕ್ಕೆ ಅವನಿಂದು ಆಗುವುದಿಲ್ಲ ಅದರಿಂದ ಹರಿಯನ್ನು ಬಿಟ್ಟರೆ ಇನ್ನೊಬ್ಬರನ್ನು ಆರಾಧನೆ ಮಾಡಿ ನದಿಯನ್ನು ದಾಟ್ಲಿಕ್ಕೆ ಆಗುವುದಿಲ್ಲ ಈ ಭವನದಿಯನ್ನು ದಾಟಬೇಕಾಗಿದ್ರೆ ಭಗವಂತನನ್ನೇ ನಾವು ಶರಣ ಹೊಂದಬೇಕು ಅನ್ನೋದನ್ನು ಈ ನದಿಯ ದೃಷ್ಟಾಂತಗಳ ಮೂಲಕ ನಮಗೆ ವಿವರಣೆ ಮಾಡಿದ್ದಾನೆ ಈಗಲಿಂದ ನದಿಗಳು ಸಿಗುವುದು ಕಷ್ಟ ನದಿಯಲ್ಲಿ ನೀರೇ ಇರುವುದಿಲ್ಲ ನದಿಯನ್ನು ಎಷ್ಟು ದಾಟಬಹುದು ನಾವು ಅದಕ್ಕೆ ಬ್ರಿಡ್ಜ್ಗಳು ಬೇಕಾಗಿಲ್ಲ ಅದು ಆದ್ರೆ ಆ ನದಿ ಮೇರೆ ಮೀರಿ ಹರಿದಾಗ ಆ ನದಿಯನ್ನು ನೋಡಿದ್ರೆ ನದಿಯನ್ನು ನೋಡಿದ್ರೂ ತಲೆ ತಿರುಗುತ್ತೆ ಈ ಬದರಿಯಲ್ಲಿ ನಾನು ಆ ಗಂಗಾ ತೀರದಲ್ಲಿ ಜಬ್ಬಕ್ಕೆ ಕೊಡ್ತಿದ್ದೆ ಆ ನದಿಯನ್ನೇ ನೋಡ್ತಾ ಕೂತ್ಕೊಂಡ್ರೆ ಒಂದು ನಿಮಿಷ ನಮ್ಮ ತಲೆ ಗರ ಗರ ಗರ ತಿರುಗುತ್ತೆ ನಮ್ಮ ತಲೆ ಕೂತಂದು ಇರತಕ್ಕ ತಲೆಯೇ ತಿರುಗುತ್ತೆ ಅಲ್ಲಿ ಇಳಿದ್ರೆ ಹೋಗಬೇಕು ಕೊಚ್ಚಿಕೊಂಡಷ್ಟೇ ಹಾಗೆ ಈ ಭವಸಾಗರ ನಮ್ಮನ್ನು ಕೊಚ್ಚಿಕೊಂಡು ಹೋಗುತ್ತೆ ಅದನ್ನು ಮುಳುಗಿಸ್ತದೆ ನೀರು ಪಾಲಾಗಿ ಬಿಡುತ್ತೇವೆ ಇದರಿಂದ ನಾವು ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಆದ್ರಿಂದ ಇದರಿಂದ ನಾವು ಸುರಕ್ಷಿತರಾಗಿ ನಾವು ಪಾರಾಗಬೇಕಾಗಿದ್ರೆ ಅದಕ್ಕೆ ಭಗವಂತನನ್ನು ಆಶ್ರಯಿಸಬೇಕು ಭಗವಂತನನ್ನು ಬಿಟ್ಟರೆ ಇನ್ನೊಬ್ಬರಿಂದ ಇದು ಆಗುವ ಕೆಲಸ ಅಲ್ಲ ಎಂಬುದನ್ನು ದಾಸರು ವಿವರಣೆ ಮಾಡಿದ್ದಾರೆ ಈ ನುಡಿಯಲ್ಲಿ ಅನ್ಯರ ಆರಾಧನೆ ಮಾಡುವವರು ಅಂತ ದಾಸರು ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ದಾಸರು ಉಪಾಸನೆಯ ಮುಖವನ್ನೇ ಹೇಳುತ್ತಾರೆ ಈ ನದಿಯಲ್ಲಿ ನಾನು ಅಂತ ಸಾಹಸ ತೋರಬಾರದು ಅನ್ನೋದನ್ನು ನಮಗೆ ಎಚ್ಚರಿಸಿಕೊಟ್ಟು ಅದರ ಮುಂದೆ ಹೇಳ್ತಾರೆ ನಾವು ಭರೀ ಕಟುವಾಗಿ ಬೈತಾರೆ ದಾಸರು ಯಾರನ್ನು ಬಿಟ್ಟಿಲ್ಲ ಯಾರನ್ನಂದ್ರೆ ಯಾರನ್ನು ಯಾವ ಪ್ರತಿಷ್ಠಿತ ವ್ಯಕ್ತಿಯನ್ನು ಬಿಡ್ಲಿಲ್ಲ ಯಾರನ್ನು ಜರಿಬೇಕೋ ಅವರನ್ನು ಜರಿದಿದ್ದಾರೆ ಹೊಡಿಬೇಕೋ ಹೊಡೆದಿದ್ದಾರೆ ಚಾಟಿ ಕೋಲ್ನಿಂದ ಅದು ಅವತ್ತಿನ ಕಾಲ ಇವತ್ತಿನ ಕಾಲ ಅಲ್ಲ ಅವತ್ತಿನ ಕಾಲದಲ್ಲಿಯೂ ಕೂಡ ಯಾವ ವರ್ಗವನ್ನೂ ಅವ್ರು ಬಿಡ್ಲಿಲ್ಲ ಅವರು ಹೇಳ್ತಾರೆ ಇದನ್ನು ನಾವು ಯಾವತ್ತೂ ಹೇಳಬೇಕಾದ ಮಂತ್ರ ಅತುಲ್ಯವಾದ ವಾಕ್ಯ ಇದು ಮಂತ್ರವೇ ಇದು ನಾನು ನನ್ನದು ಎಂಬ ಜಡಮತಿ ದಾನವನ್ನು ದಿನದಿನದೇ ಮಾಡುವ ಸ್ನಾನ ಜಪ ದೇವಾರ್ಚನೆಯೇ ಮೊದಲಾದ ಕರ್ಮಗಳ ದಾನವರು ಸೆಳೆದೊಯ್ಯುವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ತ ಫಲ ಓಲಹದು ಎಂತಹ ಮಾತು ಹೇಳ್ತಾರೆ ಇದು ಚಾಟಿ ಏಟು ಕೊಟ್ಟ ಹಾಗೆ ಇದೆ ಅವ್ರು ಹೇಳ್ತಾರೆ ನಾನು ನನ್ನದು ಎನ್ನುವ ಜಡಮತಿ ಮಾನವನು ಅಂತ ಹೇಳಿದ್ರು ಇದನ್ನ ನಾವು ಹೇಳ್ತೇವೆ ಅನುಷ್ಠಾನಕ್ಕೆ ನಾವು ತರಬೇಕಾದ್ರೆ ನಮ್ಮ ವಾಕ್ಯದಲ್ಲಿ ನಾನು ನಂತ ಬಾರದೆ ಹೋದ್ರೆ ವಾಕ್ಯವನ್ನೇ ಫ್ರೇಮ್ ಮಾಡ್ಲಿಕ್ಕೆ ಮಾಟರಚನೆ ಮಾಡ್ಲಿಕ್ಕೆ ಆಗುದಿಲ್ಲ ನೀವು ನೋಡಿ ಒಂದು ವಾಕ್ಯ ಪ್ರಯೋಗ ಮಾಡಬೇಕಾದ್ರೆ ಒಂದು ಸಲ ನಾನು ಅಂತ ಹೇಳಬೇಕು ನಾನು ಈ ದೇವಸ್ಥಾನ ಕಟ್ಟಿ ನಾನು ಅದಕ್ಕೆ ದುಡಿದು ನಾನು ಮಣ್ಣು ಹಾಕಿ ನಾನು ಸಿಮೆಂಟ್ ಹಾಕಿ ಏನು ಸಿಮೆಂಟ್ ಹಾಕಲಿಲ್ಲ ಕಲ್ಲು ಹಾಕಲಿಲ್ಲ ಎಲ್ಲ ಹೇಳುದು ನಾನು ಹತ್ತು ಸಲ ನಾನು ನಾನು ನಾನು ಅಂತ ಹೇಳ್ತಾನೆ ಕೇಳುವವರಿಗೆ ತಲೆ ಸಿಡಿತಾ ಪ್ರಾರಂಭ ಆಗಿದೆ ಏನಪ್ಪಾ ಇದೊಂದು ನಾನು ರೋಗ ಇವನಿಗೆ ಪ್ರಾರಂಭ ಆಗಿದೆ ಇದು ಲೌಕಿಕ ಪ್ರಪಂಚದಲ್ಲಿ ಆಯಿತು ಅಧ್ಯಾತ್ಮ ಪ್ರಪಂಚಕ್ಕೆ ಬಂದರೂ ಕೂಡ ನಾನು ನಾನು ನಾನು ನಾನು ಅಂತ ಇದೆ ಇದು ದೊಡ್ಡ ರೋಗ ಭಗವಂತ ಹೇಳ್ತಾನೆ ಈ ಶಬ್ದ ನನಗೆ ಹಿಡಿಸುವುದಿಲ್ಲ ಇನ್ನೊಂದು ನನ್ನದು ಒಂದು ನಾನು ಇಲ್ಲಾದ್ರೂ ನನ್ನದು ಎರಡು ಶಬ್ದಗಳು ಇದು ನಂದು ಅದೇ ನಂದು ಇದು ನಂದು ಎಲ್ಲ ನಂದು ಅಂತ ಇದು ಎರಡೇ ಶಬ್ದಗಳು ನಾನು ನನ್ನದು ಅನ್ನುವಂತಹದ್ದು ಎರಡು ಇದು ಬರೀ ಶಬ್ದ ಅಷ್ಟೇ ಅಲ್ಲ ಅದು ಒಳಗಿನಿಂದ ಬರತಕ್ಕಂತಹದ್ದು ಅದು ಒಳಗಿನಿಂದ ನಾನು ನನ್ನದು ಅನ್ನುವಂತಹ ಶಬ್ದವನ್ನು ನಾವು ಬಳಸ್ತೇವೆ ಅಂತ ಅದಕ್ಕೆ ನಮ್ಮ ಹಿರಿಯರು ಹೇಳುವ ಶಬ್ದ ಇತ್ತ ನಾವು ಅಂತ ಹೇಳುವಂತಹ ಶಬ್ದ ಒಬ್ಬ ಹುಡುಗ ಸಿಕ್ಕಿದ್ರು ಕೂಡ ನೀನು ಅಂತ ಏಕವಚನದಲ್ಲಿ ಮಾತಾಡಿಸ್ತಿರ್ಲಿಲ್ಲ ನೀವು ಅಂತ ಮಾತನಾಡಿಸ್ತಿದ್ರು ಅವರು ಎಂತಹ ಒಳ್ಳೆಯ ಚಿಂತನೆ ನೋಡಿ ಒಂದು ರೀತಿಯಲ್ಲಿ ಗೌರವ ಕೊಟ್ಟು ಗೌರವ ತೆಗೆಕೊಳ್ಳುವ ಕ್ರಮ ನಾನು ನಿಮ್ಮನ್ನು ನೀನು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಿ ನೀನು ಅಂತ ನನ್ನನ್ನು ಕರೀತೀರಿ ಅದಕ್ಕೆ ನಾನು ದೊಡ್ಡವನಾಗಬೇಕಾದ್ರೆ ನಿಮ್ಮನ್ನು ನೀವು ಅಂತ ನಾನು ಕರೆದರೆ ಆಟೋಮೆಟಿಕ್ ಆಗಿ ನೀವು ನನ್ನನ್ನು ನೀವು ಅಂತ ಕರೀಲೇಬೇಕಾಗತ್ತೆ ಹಾಗೆ ಗೌರವ ಕೊಟ್ಟು ಗೌರವ ತೆಗೆಕೊಳ್ಳುವ ಕ್ರಮ ಅದನ್ನು ನಮಗೆ ಹಿಂದಿನ ಎಲ್ಲ ಅನುಭವಸ್ಥರು ನಮಗೆ ಹೇಳಿದ್ರು ಈ ಮಾತು ಅಷ್ಟೇ ಅಲ್ಲ ಈ ಅಧ್ಯಾತ್ಮದಲ್ಲಿ ಸಾಧನೆ ಮಾಡುವವನಿಗಿದು ಬೇಕೇ ಬೇಕಾಗಿರ್ತಕ್ಕಂಥದ್ದು ನಾನೂಂತ ಬಿಡಬೇಕು ಅದು ನಾವೂಂತ ಬರಬೇಕಾದ್ರು ನಾವು ಅಂದರೆ ನಾನಲ್ಲ ನನ್ನೊಟ್ಟಿಗೆ ತುಂಬ ಜನ ಸಾಧನೆ ಮಾಡೋರಿದ್ದಾರೆ ಅನ್ನುವ ಎಚ್ಚರ ಇರಬೇಕು ಅದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ಅದರ ಇರತಕ್ಕ ರೋಗ ಅದು ನನ್ನದು ಯಾವ ತೆಗೆದರೂ ಕೂಡ ನಂದು ನಂದು ನಂದು ಅಂತ ಹೇಳುತ್ತೇವೆ ನಾವು ಇದರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ದಾಸರು ಇಲ್ಲಿ ಏನು ನಾನು ಅಂದ್ರೆ ಏನು ನನ್ನದು ಅಂದ್ರೆ ಏನು ಎಂದ ಪ್ರಶ್ನೆ ನಿನ್ನ ಜೀವನದಲ್ಲಿ ನೀನು ಮಾಡಿಕೊಳ್ಳೋನು ನಾನು ಅಂದ್ರೆ ಯಾರು ಇದನ್ನು ಮೊದಲು ವಿಶ್ಲೇಷಣೆ ನಾವು ಮಾಡಿಕೊಳ್ಳಬೇಕಾದ್ರು ಒಬ್ಬ ಸಾಧಕನಿಗೆ ಬೇಕಾದ ಅಂಶ ಇದು ನಾನು ಅಂತ ನಾನು ಅಂತಂದ್ರೆ ನಾನು ಬಿಳಿ ನಾನು ಉದ್ದ ನಾನು ದಪ್ಪ ನಾನು ಅಂದ್ರೆ ಯಾವುದಾಗಾದ್ರೆ ಈ ಶರೀರವನ್ನು ನಾನು ಅಂತ ಹೇಳುದು ಸಹಜವಾಗಿ ನಾನು ತುಂಬಾ ಖುಷಾಗಿದ್ದೇನೆ ನಾನು ತುಂಬ ದಪ್ಪಾಗಿದ್ದೇನೆ ಇದು ನಾನು ನಾನು ಅಂತಾಯ್ತು ನನ್ನದು ಅಂತ ಹೇಳ್ತೇವೆ ನಂದು ನಂದು ನಂದು ಅಂತ ಹೇಳ್ತೇವೆ ಯಾವುದನ್ನು ಹೇಳ್ತೇವೆ ಈ ಶರೀರಕ್ಕೆ ಸಂಬಂಧಪಟ್ಟದ್ದನ್ನು ನನ್ನದು ಅಂತ ನಾವು ಹೇಳುತ್ತೇವೆ ಹೇಳ್ತಾರೆ ನಾನು ನನ್ನದು ಎಂಬುದರಲ್ಲಿ ಈ ಶರೀರವನ್ನು ನಾನು ಅಂತ ನೀನು ತಿಳ್ಕೊಂಡ್ರೆ ತುಂಬಾ ಸಮಸ್ಯೆ ಇದೆ ಅಂತ ಹೇಳ್ತಾರೆ ನಾವು ಒಂದು ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಸಾಧನೆ ಮಾಡಿ ಒಂದು ಕಾಗದ ಪತ್ರ ಸರ್ಟಿಫಿಕೇಟ್ ತಗೊಂಡಿದ್ದೇವೆ ಅಂತ ಇಟ್ಟುಕೊಳ್ಳಿ ನಾವೀಗ ದೊಡ್ಡವರಾಗಿದ್ದೇವೆ ದೊಡ್ಡವರಾದಾಗ ಚಿಕ್ಕವನಾಗಿದ್ದಾಗ ಶರೀರ ಸತ್ತಿತ್ತು ದೊಡ್ಡವನಾದಾಗ ಬೇರೆ ಶರೀರ ಬಂತು ಆ ನಾನು ಬೇರೆ ಈ ನಾನು ಬೇರೆ ಹಾಗೆ ಸರ್ಟಿಫಿಕೇಟ್ ಇರುವುದು ಆ ಶರೀರ ನಾನು ಚಿಕ್ಕ ವಯಸ್ಸಿನ ಶರೀರ ಅದು ಹೋಗಿದೆ ಈಗ ಹಾಗೆ ಇಷ್ಟೇ ಚಿಕ್ಕದಿತ್ತು ಈಗ ಇಷ್ಟುದ್ದಾಗಿದ್ದೇನೆ ಹಾಗೆ ನಾನು ಬೇರೆ ಆ ನಾನು ಬೇರೆ ಈ ನಾನು ಬೇರೆ ಅಲ್ಲ ನೋಡಿ ಚಿಕ್ಕ ವಯಸ್ಸಲ್ಲಿ ನಾನು ಏನೇನು ಮಾಡಿದ್ದೇನೆ ಅದನ್ನು ನಾವು ಅನುಭವಿಸ್ತೇವೆ ನಮ್ಮ ಅನುಭವವನ್ನು ನಾವು ಹೇಳಿಕೊಳ್ತೇವೆ ಹಾಗಾದ್ರೆ ಶರೀರ ನಾನಲ್ಲ ಅನ್ನೋದನ್ನ ಮೊದಲು ನೆನಪಿಟ್ಟುಕೊಳ್ಬೇಕು ಇದನ್ನು ನಾವು ಪ್ರತ್ಯೇಕ ಮಾಡಬೇಕು ಇದೊಂದು ಅಧ್ಯಾತ್ಮದ ಒಂದು ಮೆಟ್ಟಲು ಶರೀರದಿಂದ ನಮ್ಮನ್ನು ಬೇರ್ಪಡಿಸುವಂತಹದ್ದು ಒಂದು ಮೊದಲನೇ ಮೆಟ್ಟಲು ಇದನ್ನು ನಾವು ಪ್ರತ್ಯೇಕ ಮಾಡಬೇಕು ಇದಲ್ಲ ಈ ಶರೀರ ನಾನಲ್ಲ ಶರೀರದ ಒಳಗೆ ಇರತಕ್ಕಂಥವನು ಒಬ್ಬ ಜೀವ ಇದ್ದಾನೆ ಅವನು ಅಂತ ನಾವು ಮಾಡಬೇಕು ಸರಿ ಆ ಜೀವ ಇದ್ದ ಜೀವ ನಾನು ಅಂತ ಹೇಳ್ತಾನೆ ಅಂತ ಜೀವ ನಾನು ಅಂತ ಹೇಳಲಿಕ್ಕೆ ಯಾವುದನ್ನು ಜೀವ ನನ್ನದು ಅಂತ ಹೇಳಬೇಕವ ಯಾವುದು ಅವನದಲ್ಲ ಯಾಕಂದ್ರೆ ಈ ಶರೀರ ಜೀವನಿಗೆ ಇಷ್ಟ ಆದದ್ದಲ್ಲ ಅವನಿದು ಬೇಡವಾದ್ದು ನನ್ನದು ಅಂತ ಅವನು ಯಾಕೆ ಹೇಳ್ತಾನೆ ಯಾಕಂದರೆ ಆ ಜೀವ ಅವನು ಸ್ವತಃ ಜ್ಞಾನಾನಂದಮಯ ಆ ಜ್ಞಾನಾನಂದಮಯ ಅವನು ಸ್ವತಃ ಆನಂದವನ್ನು ಅನುಭವಿಸಬೇಕಾದವ ಆನಂದ ಅನುಭವಿಸಲಿಕ್ಕೆ ಅವನಿಗೆ ಮತ್ತೊಂದು ವಸ್ತು ಬೇಡ ನಮಗೆ ಒಂದು ಆನಂದ ಆಗಬೇಕಾದ್ರೆ ಒಂದೋ ತಿನ್ಬೇಕು ಒಂದೋ ಕೇಳಬೇಕು ಒಂದೋ ಮಲಗಬೇಕು ಏನಾದರೂ ಒಂದು ಮಾಡಬೇಕು ಸುಮ್ಮನೆ ನಮಗೆ ಆನಂದ ಅಂತ ಬರುವುದಿಲ್ಲ ಈ ದೇವರ ಹಾಗೆ ಈ ಜೀವನಿಗೂ ಕೂಡ ಆನಂದ ರೂಪತ್ವ ಇದ್ದರಿಂದ ತಾನೇ ಆನಂದಮಯವ ಅದರಿಂದ ಇನ್ನೊಂದರಿಂದ ಆನಂದ ಅಲ್ಲ ಈ ಶರೀರ ಇರುವಷ್ಟು ಕಾಲ ಸ್ವತಃ ಆನಂದ ಅನುಭವಿಸ್ಲಿಕ್ಕಾಗುವುದಿಲ್ಲ ಶರೀರದ ಮೂಲಕವೇ ಅವನು ನಾನೊಂದು ಅನುಭವಿಸಬೇಕಾಗತ್ತೆ ಹಾಗಾದ್ರೆ ಅವನಿಗೇನಾಯ್ತು ಈ ಶರೀರ ಒಂದು ರೀತಿಯಲ್ಲಿ ಅವನಿಗೆ ಬಂದಕ್ಕಾಯ್ತು ಹಾಗಾಗಿ ಅವನು ನನ್ನದು ಅಂತ ಈ ಶರೀರವನ್ನು ಹೇಳೋದಿಲ್ಲಲ್ಲ ನಂದಲ್ಲಪ್ಪ ನನ್ನ ಆನಂದ ಅನುಭವಕ್ಕೆ ಇದು ವಿರೋಧಿ ಆದತ್ತು ಅವನು ಆದ್ರಿಂದ ಶರೀರವೂ ನಾನಲ್ಲ ಕೂತ ಭಗವಂತ ನಾನು ಅವನಿಗೆ ಸಂಬಂಧ ಪಟ್ಟಿರತಕ್ಕಂತಹದ್ದು ಇಡೀ ಜಗತ್ತು ಇದು ನಮ್ಮ ಅನುಸಂಧಾನಕ್ಕೆ ಬರಬೇಕು ಅಂದ್ರೆ ದೇವರು ನಮಗೆ ಕೊಟ್ರೆ ಅದುಂಟು ದೇವರು ಕೊಡ್ಲಿಲ್ಲ ಅಂದ್ರೆ ನಮಗೆ ಅದು ಸಿಗುವುದಿಲ್ಲ ಆದ್ರಿಂದ ನಾನು ನನ್ನದು ಅನ್ನುವಂತಹದ್ದು ದಾಸರೇ ಹೇಳ್ತಾರೆ ಅದು ಜಡಮತಿ ಮಾನವನು ಈ ಮನುಷ್ಯ ಅವನು ಜಡಮತಿಯವ ಅವನ ಮತಿ ಜಡ ಜಡ ಅಂದ್ರೆ ಏನು ಯಾವುದು ಕೆಲಸ ಮಾಡುವುದಿಲ್ಲ ಅದು ಜಡ ಈ ಮತಿ ಅದು ಜಡ ಅದು ನಿಂತು ಬಿಟ್ಟಿದೆ ಎಲ್ಲೋ ಒಂದು ನಿಂತಿದೆ ನಿಂತ ವಸ್ತುವಿಗೆ ಆಸ್ವಾದ್ಯಮಾನತ್ವ ಇಲ್ಲ ನೀರು ಹೇಗೆ ನಿಂತ್ರೆ ಅದು ಆಸ್ವಾದನೆ ಆಹಾರಿಯ ಅಲ್ಲ ಅದೇ ರೀತಿ ಬುದ್ಧಿ ನಿಂತ್ರೆ ಅದು ಕೆಲಸಕ್ಕೆ ಬರುವುದಿಲ್ಲ ಇವತ್ತೇನಾಗಿದೆ ಮತಿ ಮತಿ ಇದು ನಾನು ಅಂತಂದ್ರೆ ಮುಂದೆ ಹೋಗ್ಲಿಕ್ಕಾಗುವುದಿಲ್ಲ ನನ್ನದು ಅಂತ ಆದ್ರೆ ಮುಂದೆ ಹೋಗ್ಲಿಕ್ಕಾಗುವುದಿಲ್ಲ ಎಲ್ಲ ದೊಡ್ಡ ಆಕಾಶ ಇತ್ತು ನಾವೇನು ಮಾಡ್ತೇವೆ ಇದಕ್ಕ ಕಂಪೌಂಡ್ ವಾಲ ಹಾಕ್ತೇವೆ ಏನಿದು ನಾನು ನನ್ನದು ಅಂತ ನಾವು ಇಡೀ ಬೃಹತ್ತಾದ ಆಕಾಶಕ್ಕೆ ನಾವು ಗೋಡೆ ಹಾಕಿದ ಹಾಗೆ ಇಡೀ ಎಲ್ಲವೂ ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದು ಅದನ್ನ ನಂದು ನಂದು ಅಂತ ನಾವು ಗೋಡೆ ಹಾಕ್ತೇವೆ ನಾವು ಗೋಡೆ ಹಾಕಬೇಡ ನಾನೂ ನನ್ನದು ಅನ್ನತಕ್ಕಂತಹ ಕಂಪೌಂಡ್ ವಾಲ್ ಕಟ್ಟಿ ಅದನ್ನು ಸಂಕ್ಷೇಪ ಮಾಡಬೇಡ ಇದು ಭಗವಂತನಿಗೆ ಸೇರಿದ್ದು ಅನ್ನುವ ಅನುಸಂಧಾನವನ್ನು ನೀನು ಮಾಡು ಇದಕ್ಕೆ ತುಂಬಾ ಪುಣ್ಯ ಅಂತ ಹೇಳ್ತಾರೆ ಅದು ನಾನೂಂತ ಅಲ್ಲ ಅದ್ರಲ್ಲಿ ನಾವೂ ಅಂತ ಬರಬೇಕು ಅಥವಾ ನೀನು ಅಂತ ಬರಬೇಕು ಆವಾಗ ಅದಕ್ಕೆ ಅಧಿಕವಾದ ಪುಣ್ಯ ಅಂತ ದಾಸರು ನಮನು ತಿದ್ದಿದ್ದಾನೆ ನಮ್ಮ ಸಾಧನೆಯಲ್ಲಿ ಭಗವಂತ ಮಾರ್ಕ್ ಹಾಕಬೇಕಾಗಿದ್ರೆ ಈ ಎರಡಕ್ಕೆ ಒತ್ತು ಕೊಡ್ತಾನೆ ಅಂತೆ ನಾನು ನನ್ನದು ಅಂತ ಎಷ್ಟು ಕರ್ಮದಲ್ಲಿದೆ ಅಷ್ಟಕ್ಕೆ ದೇವರು ಮಾರ್ಕ್ ಕೊಡೋದಿಲ್ಲ ಅಂತ ಅಂಕ ಹಾಕುವುದಿಲ್ಲ ನಾನು ನನ್ನದಲ್ಲ ಅಂತ ನಾವು ಅನುಸಂಧಾನ ಮಾಡ ನಾನಲ್ಲ ನನ್ನದಲ್ಲ ಅಂತ ನಾವು ಅನುಸಂಧಾನ ಮಾಡಿದ್ರೆ ಅದಕ್ಕೆ ಭಗವಂತ ಮಾರ್ಕ್ ಹಾಕ್ತಾನೆ ಅಂತೆ ನಮ್ಗೆ ಅದು ಗೊತ್ತಿಲ್ಲವೋ ನಾನಲ್ಲ ನನ್ನದಲ್ಲ ಅಂತ ಹೇಳಲಿಕ್ಕೆ ಖಂಡಿತ ಗೊತ್ತಿದೆ ಏನಾದ್ರೂ ಕೆಟ್ಟದಾಯಿತು ಏನಾನದ್ರಲ್ಲಿ ನಮ್ದೇನು ಪಾತ್ರ ಏನಿಲ್ಲ ನಾನು ಹೇಳಿಕೊಟ್ಟಿಲ್ಲ ನೀ ಅನ್ನತಾ ತಿಳ್ಕೊಳ್ಬೇಡಿ ನಾನಲ್ಲ ನನ್ನದಲ್ಲ ಹೇಳಿ ನಮಗೆ ಅದನ್ನು ಹೇಳಿದ್ರು ಅಲ್ಲಿ ಅಲ್ಲ ಇಲ್ಲಿ ಕೂಡ ಯಾರಾದ್ರೂ ಹೊಗಳಿದ್ರೆ ಒಳ್ಳೆ ಕೆಲಸ ಅಂತ ಆದ್ರೆ ಅದು ನಾನಲ್ಲ ನನ್ನದಲ್ಲ ಕೆಟ್ಟದ್ದು ಹೇಗೆ ನಾನಲ್ಲ ನನ್ನದಲ್ಲ ಒಳ್ಳೆದೂ ಕೂಡ ನಾನಲ್ಲ ನನ್ನದಲ್ಲ ನಾನು ಮಾಡಿದ್ದಲ್ಲ ನನಗೆ ಸಂಬಂಧಪಟ್ಟದ್ದಲ್ಲ ಅನ್ನುವಂತಹ ಚಿಂತನೆ ನೀನು ಮಾಡಿದೆ ಎರಡನ್ನೂ ನೀನು ಒಂದೇ ರೀತಿಯಾಗಿ ನೀನು ಕಾಣು ಅಂತ ಏನೋ ಒಂದು ಆಯಿತು ಅಂತ ಇಟ್ಟುಕೊಂಡಿ ಘಟನೆ ಆವಾಗ ನಾವು ಕೇಳ್ತೇವೆ ಹೇಗಿತ್ತು ಅಂತ ಅದ ಚೆನ್ನಾಗಿತ್ತು ಹೌದಾ ನಾವು ತುಂಬ ಕಷ್ಟಪಟ್ಟು ಮಾಡಿದ್ರಿ ಅದು ಅಲ್ಲ ಸ್ವಲ್ಪ ಚೆನ್ನಾಗಿರಲ್ಲ ಅದರಲ್ಲಿ ಆ ಚಿತ್ರ ಬರೆಯೋ ರೇಖೆ ಸ್ವಲ್ಪ ಸರಿ ಇಲ್ಲ ಹೌದು ನಾನು ಬೇಡ ಹೇಳಿದೆ ಅವನು ಕೇಳಲಿಲ್ಲ ಅದಕ್ಕೆ ಅವನು ಒತ್ತಾಯಕ್ಕೆ ನಾನು ಮಾಡಿದ್ದು ಕೂಡಲೇ ನಮ್ದು ಚೇಂಜ್ ಆಗಿಬಿಡುತ್ತೆ ಏನಾದರೂ ತಪ್ಪಿದ್ರೆ ಇನ್ನೊಬ್ಬರು ನಾನು ಹೇಳ್ಕೊಂಡು ಬರ್ತೇನೆ ಸರಿಯಾಯಿತು ನಮ್ದು ಪೂರ್ಣವಾಗಿ ನಾವು ಹೇಳ್ತೇವೆ ಅದರಿಂದ ತಪ್ಪಿನಲ್ಲಿ ಹೇಗೆ ನಾನಲ್ಲ ನನ್ನದಲ್ಲ ಅನ್ನೋದಿದೆ ಒಳ್ಳೆಯದ್ರಲ್ಲಿಯೂ ನಾನಲ್ಲ ನನ್ನದಲ್ಲ ಅನ್ನುವಂತಹ ಚಿಂತನೆ ನಮಗೆ ಬೇಕು ಅಂತ ದಾಸರು ಇದನ್ನು ಒತ್ತು ಹೇಳ್ತಾರೆ ಎಷ್ಟು ಹೇಳ್ತಾರೆ ಅಂತಂದ್ರೆ ಯದಮತಿ ಮಾನವನು ದಿನ ಮಾಡುವ ಅವನು ಏನು ಮಾಡ್ತಾನೆ ಸ್ನಾನ ಜಪ ದೇವಾರ್ಚನೆಯೇ ಮೊದಲಾದ ಕರ್ಮಗಳ ದಾನವರು ಸೆಳೆದೈವರು ಅಂತ ಹೇಳಿದರು ಅವನು ಏನು ನಾನು ನನ್ನದು ಅಂತ ಯಾರು ಹೇಳ್ತಾನೆ ಚಿಂತನೆ ಮಾಡ್ತಾನೆ ಅವನು ಮಾಡುವ ಸ್ನಾನ ಇರಬಹುದು ಜಪ ಇರಬಹುದು ದೇವತಾರ್ಚನೆ ಇರ್ಬಹುದು ಎಲ್ಲ ದೈತ್ಯರು ಹೇಳ್ಕೊಂಡು ಹೋಗ್ತಾರೆ ಅನು ಭಗವಂತ ಅಲ್ಲ ಅದಕ್ಕೆ ಪುಣ್ಯವೇ ಇಲ್ಲ ಅದಕ್ಕೆ ಅವನಿಗೆ ಬರಬೇಕಾದ ಪುಣ್ಯನೂ ಹೋಗುತ್ತೆ ಸ್ನಾನ ಅಂತ ನಾವು ಸ್ನಾನ ಮಾಡ್ತೇವೆ ಸ್ನಾನ ಮಾಡುವಾಗ ಈ ಶರೀರಕ್ಕೆ ಸ್ನಾನ ಆಗುವುದು ಸರಿ ಆದರೆ ಸ್ನಾನ ಯಾವುದಕ್ಕೋಸ್ಕರ ಬರೀ ಈ ಶರೀರದ ಶುದ್ಧಿಗೋಸ್ಕರ ಅಲ್ಲ ಅದರ ಒಳಗೆ ಇನ್ನೊಂದಿದೆ ನಮಗೆ ನೀವು ಸ್ನಾನ ಮಾಡಿದ್ಯಾ ಜಪ ಮಾಡು ಅಂತ ಹೇಳ್ತೀವಿ ಸ್ನಾನ ಹೊರಗಿನ ಸ್ನಾನ ಒಳಗಿನ ಸ್ಥಾನದಲ್ಲಿ ಪರ್ಯವಸಾನ ಆಗಬೇಕು ಹಾಗಾದ್ರೆ ಅದು ಸ್ನಾನ ಆಗುತ್ತೆ ಅದನ್ನು ದಾಸರು ಹೇಳಿದ್ದಾರೆ ಈ ಹೊರಗಿನ ಸ್ನಾನ ಅದು ಒಳಗಿನ ಸ್ಥಾನದಲ್ಲಿ ಪರ್ಯವಸಾನ ಮಾಡ್ಲಿಕ್ಕಾಗುತ್ತೆ ಅದು ಹೇಗೆ ಅಂತಂದ್ರೆ ಈ ನೀರಿಡೆ ಸ್ನಾನ ಮಾಡಬೇಕಾದ್ರೆ ನೀರು ಬೇಕು ಆ ನೀರಿನ ಭಗವಂತ ಇದ್ದಾನೆ ಅನುಸಂಧಾನ ಮಾಡಬೇಕು ಈ ನೀರನ್ನು ಹಾಕುದಿ ಶರೀರಕ್ಕೆ ಇದರ ಒಳಗೆ ಭಗವಂತ ಅನ್ವಯನಾಗಿ ನಿಂತಿದ್ದಾನೆ ಅನ್ನುವ ಅನುಸಂಧಾನ ಬೇಕು ಇದರ ಒಳಗೆ ಬಿಂಬರೂಪಿಯಾದ ಭಗವಂತ ಇದ್ದಾನೆ ಅವನಿಗೆ ಸ್ನಾನ ಅಂತ ಚಿಂತನೆ ಮಾಡಬೇಕು ಇದಕ್ಕೇನು ದುಡ್ಡು ಖರ್ಚೇನಿಲ್ಲ ಇದು ನೀರಿನಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಲಿಕ್ಕೆ ಏನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಈ ಶರೀರದಲ್ಲಿ ದೇವರಿದ್ದಾನೆ ಅಂತ ಹೇಳಲಿಕ್ಕೆ ಏನು ಭಾರೀ ಕಷ್ಟಪಡಬೇಕಾಗಿಲ್ಲ ಅಲ್ಲ ಹಾಗೆ ಕಷ್ಟ ಹಾಗೆಲ್ಲಾದ್ರೂ ಹೇಳಿದ್ರೆ ಬರ್ಕೊಟ್ರೆ ದೇವರು ಏನು ಡೆಕೊರೇಷನ್ ಕೊಡ್ತಾನೆ ಅಂತ ನಾವು ಚಿಂತನೆ ಮಾಡಬೇಕಾಗಿ ಏನಿಲ್ಲ ಚಿಂತೆ ಮಾಡಬೇಕಾಗಿಲ್ಲ ಅಳ್ಬೇಕಾಗಿಲ್ಲ ಒಳಗೆ ಬಿಂಬರೂಪಿಯಾದ ಭಗವಂತನಿಗೆ ಸ್ನಾನ ಅಂತ ಹೇಳಿದ್ರಿಂದ ನಾವೇನು ಕಡಿಮೆ ಏನಾಗುವುದಿಲ್ಲ ಇದಕ್ಕೆ ಅನಂತ ಪುಣ್ಯ ಅಂತ ಹೇಳಿದ್ರಿ ಪ್ರತಿಯೊಂದು ವಸ್ತುವಿನ ಸ್ನಾನಕ್ಕೆ ಸಂಬಂಧಪಟ್ಟ ವಸ್ತುವಿನಲ್ಲೆಲ್ಲ ಭಗವಂತ ತುಂಬಿದ್ದಾನೆ ಅಲ್ಲಿದ್ದ ರೂಪಗಳಿಗೆಲ್ಲ ಐಕ್ಯ ಚಿಂತನೆ ನಾವು ಮಾಡಿದ್ರೆ ಅದು ನಿಜವಾದ ಸ್ನಾನ ಅದನ್ನು ದಾಸರು ಹೇಳುತ್ತಾರೆ ಸ್ನಾನ ಮಾಡುವಾಗ ನಾನು ಸ್ನಾನ ಮಾಡಿದೆ ಅಂತ ಹೇಳಿದರೆ ನೀನು ಮೈಲಿಗೆ ನನ್ನ ಒಳಗಿದ್ದ ಬಿಂಬಲಿಗೆ ಸ್ನಾನ ಅಂತ ಚಿಂತನೆ ಮಾಡಿದರೆ ನೀನು ಭಾರಿ ಮಾಡಿ ಅಂತ ಹೇಳ್ತಾರೆ ಅದರಿಂದ ಸ್ನಾನದಿಂದ ಪ್ರಾರಂಭ ಮಾಡಿ ನಮ್ಮ ನಾನು ನನ್ನದು ನಾನು ಸ್ನಾನ ಮಾಡಿದರೆ ಮುಟ್ಬೇಡ ಅಂತ ನಾನು ಅಂತ ಬರಬಾರದು ಅಂತ ಹೇಳ್ತಾರೆ ಆಮೇಲೆ ಜಪ ಜಪದಲ್ಲಿ ಪ್ರಾಯಶಃ ತಲೆಗೆಟ್ಟು ಹೋಗುತ್ತೆ ನಾನು ಒಂದು ಲಕ್ಷ ಜಪ ಮಾಡಿದ್ದೇನ್ರಿ ಹೌದಾ ದೊಡ್ಡವರು ನೀವು ಅಂತ ನಮಸ್ಕಾರ ನಾನು ಮಾಡಿದೆ ಅಂತ ಹೇಳ್ತಾರಲ್ಲ ಮತ್ತೇನು ಹೇಳಬೇಕು ಅವರಿಗೆ ನಾನಲ್ಲ ಯಾಕೆಂದ್ರೆ ಜಪ ಮಾಡಬೇಕಾಗಿದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾದ್ದು ನಾಲಗೆಗಿಂತ ಮುಖ್ಯವಾಗಿ ಮನಸ್ಸು ಮನಸ್ಸು ಬೇಕದಕ್ಕೆ ಆ ಮನಸ್ಸೇ ನಿಲ್ಲ ಅಂದರೆ ಜಪ ಆಗುದೇ ಮನಸ್ಸು ಜಪ ಆಯಿತು ಲೆಕ್ಕ ಆಯಿತು ಅದಾಗುವುದಿಲ್ಲ ಜಪ ಅದರಿಂದ ದೇವರು ಮನಸ್ಸು ಕೊಟ್ಟು ನಾಲಗೆಯಲ್ಲಿ ಆ ಶಬ್ದವನ್ನು ನಡೆಸಿದರೆ ಅದು ಜಪ ಆಗುತ್ತೆ ಆದರೆ ನಂದು ಪಾತ್ರೆ ಏನಿದ್ರಲ್ಲಿ ನಮ್ದಲ್ಲ ಸಾಧನೆ ಅದು ಭಗವಂತನ ಸಾಧನೆ ಜಪ ಅದು ಭಗವಂತನ ಪ್ರೀತಿಗೆ ಮಾಡುವಂಥದ್ದು ಜಪದಲ್ಲಿ ನೋಡಿ ಅದು ಮುಖ್ಯವಾದ ಅಂಶ ಅದು ನಾವು ಜಪ ಒಂದು ಉದಾಹರಣೆಗೆ ಹೇಳ್ತೇನೆ ನೋಡಿ ಕೃಷ್ಣ ನಮಃ ಅಂತ ಜಪ ಮಾಡಿದೆ ನಮ ಅಂದ್ರೆ ಏನು ಅಲ್ಲಿರುವುದೇ ನಂದಲ್ಲ ಅಂತ ಇರುದು ನಮ ಅಂದ್ರೆ ನ ನಮ ನಮ ಅಂತದಕ್ಕೆ ಅರ್ಥನೆ ಯಾವುದು ನಂದಲ್ಲ ಅದು ನಮಃ ದೇವರಿಗೆ ನಾವು ನಮಸ್ಕಾರ ಮಾಡ್ತೇವೆ ಸಾಷ್ಟಾಂಗ ಪ್ರಣಾಮ ಇದು ಶರೀರ ನಂದಲ್ಲ ನಮಮ ಅಂತ ಅರ್ಥ ಅನುಸಂಧಾನ ಹಾಗೆ ನಮಸ್ಕಾರದಲ್ಲಿ ಇರುವುದು ನಂದಲ್ಲ ಅನ್ನುವಂತಹ ಭಾವನೆ ಇರುವಂತ ತುಂಬಿರತಕ್ಕಂಥದ್ದು ಅದರಲ್ಲಿ ನಾನು ಅಂತ ಸೇರಿದರೆ ಕೃಷ್ಣಾಯ ನಮಃ ಎಂಬ ಜಪದಲ್ಲಿ ನಾನು ಅಂತ ಸೇರಿದರೆ ನಮಮ ಎಂಬುದಕ್ಕೆ ಅರ್ಥ ಏನು ಬಂತು ಆ ನಮಃ ಎಂಬ ಶಬ್ದಕ್ಕೆ ಆ ಔಚಿತ್ಯನೇ ಇಲ್ಲ ಆಚಾರ್ಯರು ಹೇಳ್ತಾರೆ ಒಂದು ಕಡೆ ಜಪದಲ್ಲಿ ನಮಮ ಎಂಬಂತ ಅದು ಬೇಕಾಗಿದೆ ಅದು ಇಲ್ಲದಿದ್ರೆ ನಮಮ ಅಂತ ಇಲ್ಲದೆ ಹೋದ್ರೆ ಅದು ನಮ ಆಗುದಿಲ್ಲ ನಮಃ ಎಂಬುದು ಇಲ್ಲದೆ ಹೋದರೆ ಕೃಷ್ಣಾಯ ನಮಃ ಆಗ್ಲಿಲ್ಲ ಜಪ ಆಗಲಿಲ್ಲ ಜಪ ಅಪರಿಪೂರ್ಣ ಆಯಿತು ಅದ್ರ ಜಪ ಪೂರ್ಣ ಆಗಬೇಕೋ ನಾನು ನನ್ನದು ಎಂಬುದು ಅಲ್ಲಿ ಇರಬಾರದು ಅನ್ನುವುದು ಸ್ಪಷ್ಟವಾದ ಕಲ್ಪನೆ ದೇವರ ಮುಂದೆ ನಾವು ನಮಃ ಅಂತ ಹೇಳ್ತೇವೆ ಅಂತಂದ್ರೆ ದೇವರು ದೊಡ್ಡವಾ ನಾನು ಚಿಕ್ಕವ ಅನ್ನೋದು ಸ್ಪಷ್ಟವಾದ ಚಿಂತನೆ ನಾನು ಅಂತ ಬಂದ್ರೆ ನಾಯ್ತು ಆದ್ರಿಂದ ಇದೊಂದು ನಮಮ ನಂದಲ್ಲ ಸ್ವಾಮಿಂತ ಚಿಂತನೆ ಮಾಡುವುದೇ ನಾನು ಮಾಡಿದ್ದಲ್ಲ ನನ್ನೊಳಗೆ ನಿಂತು ನೀನು ಮಾಡಿಸ್ತೀಯ ಅನ್ನುವಂತಹ ಜ್ಞಾನ ಅನುಸಂಧಾನ ಎಚ್ಚರ ಇದೇ ನಿಜವಾಗಿರತಕ್ಕಂತಹ ಜಪ ಸ್ನಾನ ಜಪ ಪೂಜೆ ಪೂಜೆ ಎಂತೂ ಅದು ಪೂಜೆ ಅಂತಂದ್ರೆ ನಾನು ಇಷ್ಟು ಪುತ್ತು ಪೂಜೆ ಮಾಡೆ ದೇವರು ಹೇಳ್ದ ಸೊನ್ನೆ ಮಾರುಕಿನ ಯಾಕೆಂತಂದ್ರೆ ಪೂಜೆ ಮಾಡ್ಲಿಕ್ಕೆ ಬೇಕಾದ ಉಪಕರಣ ಕೊಟ್ಟವ ಅವ ಕರಣಗಳನ್ನು ಕೊಟ್ಟವ ಅವ ಅದರಲ್ಲಿ ನಾವು ನಾವು ಅಂತ ಜಗಳಾಡಿದ್ರೆ ಉಪಯೋಗಕ್ಕೆ ಬರುವುದಿಲ್ಲ ಆದ್ದರಿಂದ ನನ್ನೊಳಗೆ ಕೂತು ನೀರು ಮಾಡಿಸಿದ್ದಿ ಮಾಡಿ ಮಾಡಿಸಿದ್ದಿ ಅಂತ ಚಿಂತನೆ ಮಾಡಬೇಕಾದ್ರು ನರ್ರತೆ ತತ್ಕ್ರಿಯತೆ ಕಿಂಚನಾರೇ ಈ ಅನುಸಂಧಾನ ಅದು ಮುಖ್ಯವಾಗಿ ಅದನ್ನು ಹೀಗೆ ಸ್ನಾನ ಇರಬಹುದು ಜಪ ಇರಬಹುದು ಪೂಜೆ ಇರಬಹುದು ಇಷ್ಟರಲ್ಲಿಯೂ ಕೂಡ ನಾನು ನನ್ನದು ಅನ್ನತಕ್ಕಂತಹದ್ದು ಮತಿ ಇದ್ರೆ ಅದು ಜಡ ಅಂತ ಜಡಮತಿಯ ಮಾನವ ಮನುಜ ಅವನಿಗೆ ನಾನಾ ಜಪ ಪೂಜೆ ಏನು ಮಾಡಿದರೂ ಕೂಡ ಅದನ್ನು ದೈತ್ಯರು ಸೆಳೆದೊಯ್ಯುವರು ಅಂತ ದಾಸರು ಹೇಳಿದ್ರು ಬರೀ ಕೊಂಡೊಯ್ಯುದಲ್ಲ ಬಲಾತ್ಕಾರವಾಗಿ ಅದನ್ನು ಇಡ್ಕೊಂಡು ಹೋಗ್ತಾರೆ ಆದ್ರಿಂದ ಜಪ ಪೂಜಾದಿಗಳಲ್ಲಿ ಅಂದ್ರೆ ಸತ್ಕರ್ಮ ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ನಾನು ನನ್ನದು ಅನ್ನುವಂತಹದ್ದು ಬರಬಾರದು ಅವ್ರು ಹೇಳ್ತಾರೆ ಶ್ರೀನಿವಾಸನು ಸ್ವೀಕರಿಸ ಶ್ರೀನಿವಾಸ ದೇವರದನ್ನು ಸ್ವೀಕಾರ ಮಾಡುವುದಿಲ್ಲ ಎಂತಹ ಶಬ್ದ ಇಟ್ಟಿದ್ದಾರೆ ನಾವು ಮಾಡುವ ಸ್ನಾನ ಜಪ ಪೂಜೆ ಯಾವುದನ್ನು ಶ್ರೀನಿವಾಸ ಸ್ವೀಕಾರ ಮಾಡುವುದಿಲ್ಲ ದೈತ್ಯರು ಜಗದೈವರು ಅಂತ ನಾನು ಅಂತಂದ್ರೆ ದೈತ್ಯ ಬರ್ತಾನೆ ಅಂತ ಅಲ್ಲಿ ಆ ರಾಕ್ಷಸರು ಹೇಳ್ಕೊಂಡು ಹೋಗ್ತಾರೆ ಶ್ರೀನಿವಾಸ ಸ್ವೀಕರಿಸ ಶ್ರೀನಿವಾಸ ದೇವರು ಸ್ವೀಕಾರ ಮಾಡುವುದಿಲ್ಲ ಅಂತ ಅದು ಶ್ರೀನಿವಾಸ ಅಂತ ಶಬ್ದ ಇಟ್ಟಿದ್ದಾರೆ ಇದು ಯಾಕೆ ಸ್ವೀಕಾರ ಮಾಡುವುದಿಲ್ಲ ಸ್ವಾಮಿ ಎಂಬುದನ್ನು ಹೇಳುವ ಶಬ್ದ ಶ್ರೀನಿವಾಸ ಅಂತ ಶ್ರೀ ಅಂದರೆ ಯಾವುದು ಸಂಪತ್ತು ಅದಕ್ಕೆ ಆಶ್ರಯ ಯಾವುದು ಸಂಪತ್ತು ನಮ್ಮಲ್ಲಿದ್ದ ಸಂಪತ್ತು ಅದು ನಾನು ಅಂತ ಹೇಳಿದರೆ ಆ ಶ್ರೀನಿವಾಸ ಹಾಗೆ ಸ್ವೀಕಾರ ಮಾಡ್ತಾನೆ ಯಾಕೆಂದ್ರೆ ಶ್ರೀನಿವಾಸ ಸಂಪತ್ತಿಗೆ ಆಶ್ರಯನಾದವ ಅವ ಸಂಪತ್ತು ಅವನದ್ದು ಹೇಳುದೇನು ನಂದು ಅಂತ ಹೇಳಿದ್ರೆ ಅವನಿಗೆ ಬೇಜಾರಾಗುದಿಲ್ವಾ ಏನು ಶ್ರೀನಿವಾಸ ಹೇಳಿದ ನನ್ನ ಸಂಪತ್ತು ಶ್ರೀ ನಂದು ನನ್ನ ಸಂಪತ್ತು ಅದ ನೀನು ನಂದು ಅಂತ ಹೇಳಿದರೆ ನಿನ್ನ ಪೂಜೆ ನನಗೆ ಬೇಡ ಒಂದು ಚಿಕ್ಕ ಜಾಗ ಇದೆ ಅಂತ ಇಟ್ಟುಕೊಂಡು ಮನೆಯಲ್ಲಿ ಜಗಳ ಆ ಜಗಳದಲ್ಲಿ ಜಾಗ ನಂದು ಅಂತ ಒಬ್ಬ ಹೇಳಿದರೆ ಅವನ ಮನೆಗೆ ಊಟಕ್ಕೆ ಹೋಗುವುದಿಲ್ಲ ಅವನ ಮನೆಯ ನೀರು ಕುಡಿಯುವುದಿಲ್ಲ ಮಾತುಕತೆ ತಾಯಿಲ್ಲ ಮಕ್ಕಳೆಲ್ಲದ್ ಹೋದ್ರೆ ಸರಿ ಹೊಡೆಯ್ತೇವೆ ನನ್ನ ಜಾಗವನ್ನು ಚೂರು ನಿಷ್ಠು ನಂದು ಅಂತ ಹೇಳಿದ ಇಷ್ಟೇ ಕಾರಣಕ್ಕೆ ನಮ್ಮ ದೇವರು ಹೇಳಿದ ಎಲ್ಲ ಸಂಪತ್ತು ಕೊಟ್ಟದ್ದು ನಾನು ಆ ಸಂಪತ್ತು ನಂದು ಶ್ರೀನಿವಾಸ ನಾನು ನನ್ನ ಸಂಪತ್ತನ್ನು ನಾನು ಅಂತ ಇವಾಗ ಹೇಳ್ತಾನೆ ನಿನ್ನೆಂಥದ್ದು ಬೇಡ ಅಂತ ಶ್ರೀನಿವಾಸ ಸ್ವೀಕರಿಸ ಎಂತಹ ಶಬ್ದ ನೋಡಿ ಶ್ರೀನಿವಾಸ ಶ್ರೀ ಅಂದ್ರೆ ಉಪನಿಷತ್ತು ಹೇಳೋದು ಹೈನ ಸಂಪತ್ತು ಅನ್ನೋದು ಹೇಳೋದಿಲ್ಲ ಶ್ರೀ ಅಂತ ಹೇಳೋದು ಶ್ರೀಯಹ ಶೀರ್ಷನ್ ಶ್ರೇಯಶ್ರಿತಾ ಐತರೇ ಉಪನಿಷತ್ತು ಶೀರ್ಷನ್ ಶ್ರೇಯಶ್ರಿತಾ ಎಲ್ಲ ಸಂಪತ್ತುಗಳಿವೆ ಎಲ್ಲಿದೆ ತಲೆಯಲ್ಲಿದೆ ಅಂತೇಳಿದ್ರು ಹೌದು ನಮಗೆ ಸಂಪತ್ತ ತಲೆಯಲ್ಲೇ ಇರೋದು ಎಷ್ಟು ಬ್ಯಾಂಕಲ್ಲಿದೆ ಎಷ್ಟು ಹೋಯಿತು ಎಷ್ಟು ಬರಲಿಕ್ಕಿದೆ ಅಂತ ಅದನ್ನು ಹೇಳೋದಲ್ಲ ಶೀರ್ಷನ್ ಶ್ರೀಯ ಶ್ರೀತಾ ಶೀರ್ಷನ್ ಅಂದ್ರೆ ತಲೆಯಲ್ಲಿ ಶ್ರೀಯ ಸಂಪತ್ತುಗಳಿವೆ ಅದ್ಯಾವುದು ಚಕ್ಷುಶ್ರೋತ್ರ ವಾಕ್ರಾಣ ಉಪನಿಷತ್ತು ಹೇಳಿತು ಕಣ್ಣು ಕಿವಿ ಮೂಗು ನಾಲಗೆ ಇದೇ ಸಂಪತ್ತು ಇದೆಲ್ಲಿರುದು ತಲೆಯಲ್ಲಿ ಕೂತಿರ್ತಕ್ಕಂಥದ್ದು ಸಂಪತ್ತು ಎಲ್ಲಿದೆ ಅಂತಂದ್ರೆ ಸಂಪತ್ತು ಎಲ್ಲಿಯೂ ಇಲ್ಲ ತಲೆಯಲ್ಲಿದೆ ನಮ್ಮ ಭಾರತ ದೇಶದ ದೊಡ್ಡ ಸಂಸ್ಕೃತಿ ಗೊತ್ತಾ ನಿಮಗೆ ಎಂತ ಸಂಸ್ಕೃತಿ ಹೊರಗಿನ ದೇಶದಲ್ಲಿ ಇಳಿದಿದ್ದ ಸಂಪತ್ತು ಅದು ನಮ್ದು ಅದು ಏನು ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ರೂ ಕೂಡ ನಾವು ಕರೆಯುವ ಭಾಷೆ ಹೇಗೆ ಶ್ರೀಮಾನ್ ಅಂತ ಹಾಕಿ ಹೇಳ್ತೇವೆ ಶ್ರೀಮಾನ್ ದುಗ್ಗಪ್ಪ ಅಂತ ಹೇಳ್ತೇನೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅವ ಕರೆಯುವ ಶಬ್ದ ಹೇಗೆ ಶ್ರೀಮಾನ್ ದುಗ್ಗಪ್ಪ ಅವ್ರು ಹೇಳ್ತಾನೆ ನಾನ್ ಶ್ರೀಮಂತ ಅಲ್ರೀಂತ ಹೌದು ನೀನು ಶ್ರೀಮಂತ ಅಂತ ನಮ್ಮ ಉಪನಿಷತ್ತು ಹೇಳಿದ್ದೆ ನೀನು ಶ್ರೀಮಂತ ಯಾಕೆಂದ್ರೆ ದೊಡ್ಡ ಸಂಪತ್ತು ನಿನ್ನ ಇದೆ ಏನು ಸಂಪತ್ತು ಚು ಶ್ರೋತ್ರ ವಾಕ್ ಪ್ರಾಣ ಇತಿ ಈ ಇಂದ್ರಿಯಗಳಿಗಿಂತ ದೊಡ್ಡ ಸಂಪತ್ತು ಯಾವುದು ತಲೆಗಿಂತ ದೊಡ್ಡ ಸಂಪತ್ತು ಯಾವುದು ಇದು ದೊಡ್ಡ ಸಂಪತ್ತು ನಿಮಗೆ ಶ್ರೀಮಂತ ನಮ್ಮ ಉಪನಿಷತ್ತು ಕೊಟ್ಟ ಸಂಸ್ಕೃತಿ ಇದು ಹೊರದೇಶದಲ್ಲೆಲ್ಲ ಶ್ರೀಮಾನ್ ಅಂತ ಹೇಳುವುದಂತಹ ಕ್ರಮ ಇಲ್ಲ ನಮ್ಮ ದೇಶದ ಸಂಸ್ಕೃತಿ ಅದು ಯಾಕೆಂದ್ರೆ ಒಬ್ಬ ದಟ್ಟ ದರಿದ್ರನನ್ನೂ ಕೂಡ ಕಡು ಬಡವನನ್ನೂ ಕೂಡ ನಾವು ಶ್ರೀಮಾನ್ ಶ್ರೀ ಅಂತ ಹಾಕಿ ನಾವು ಕರೆಯುವಂತ ಸಂಪ್ರದಾಯ ರೂಢಿನಂಪು ಶ್ರೀ ಅಂದ್ರೆ ಯಾವುದು ಶ್ರೀನಿವಾಸ ಅವ ಶ್ರೀ ಅಂದ್ರೆ ಈ ಸಂಪತ್ತನ್ನು ಕೊಟ್ಟ ಈ ಸಂಪತ್ತನ್ನು ರಕ್ಷಣೆ ಮಾಡುವ ಸಂಪತ್ತಲ್ಲಿ ಯಾವ ಯಾವ ಹೊತ್ತಿಗೆ ಏನೇನು ರಿಪೇರಿ ಆಗಬೇಕು ಅದನ್ನು ಮಾಡುವ ಶ್ರೀನಿವಾಸ ಅದು ಭಗವಂತ ಅವ ಬೆಟ್ಟದ ತುದಿಯಲ್ಲಿರುವವ ಶ್ರೀನಿವಾಸ ಈ ಬೆಟ್ಟದ ತುದಿಯಲ್ಲಿ ಕುದಿದಾನೆ ಆ ಶ್ರೀನಿವಾಸ ಯಾಕೆಂದ್ರೆ ಈ ಕಂಪ್ಯೂಟರ್ ರಿಪೇರಿ ಮಾಡಲಿಕ್ಕೋಸ್ಕರವಾಗಿ ನಿಯಂತ್ರಣೆ ಮಾಡಲಿಕ್ಕೋಸ್ಕರವಾಗಿ ಇದನ್ನು ಕೊಟ್ಟಂತ ಶ್ರೀನಿವಾಸ ಅವ್ರಿಯಗಳಲ್ಲಿ ಕೂತಿದ್ದಾನೆ ಶ್ರೀನಿವಾಸನಾಗಿ ಕೂತಿದ್ದಾನೆ ಕೂತು ನಮಗೆಲ್ಲ ಪ್ರೇರಣೆ ಮಾಡ್ತಾನೆ ಮಾಡುವಾಗ ನಾನು ಅಂತ ಹೇಳಿದ್ರೆ ಎಷ್ಟು ಬೇಜಾರಾಗಲಿಕ್ಕಿಲ್ಲ ಅವನಿಗೆ ಮೇಷ್ಟರು ಪರೀಕ್ಷಾ ಹಾಲಿಗೆ ಬಂದು ಹುಡುಗರಿಗೆ ಆನ್ಸರ್ ಪೇಪರ್ ಕೊಡ್ತಾರೆ ಅಪ ಅದನ್ನು ನೋಡಿ ಬರೀ ಬರೆದು ಪಾಸ್ ಆಗ್ತಾನೆ ರ್ಯಾಂಕ್ ಬಂತು ಅವನಿಗೆ ರ್ಯಾಂಕ್ ಬಂತು ನಾನ್ ರ್ಯಾಂಕ್ ಅಂತ ಹೇಳಿದ್ರೆ ಪಾಪ ಮೇಸ್ಟ್ರಿಗೆ ಸಲ ಬಿಸಿ ಎಂತ ಹುಡುಗರೀವ ನಹಾನು ಹೇಳಿ ಕೊಟ್ಟು ಇವ್ರದ್ರು ಬರೆಸಿದ್ರೆ ರ್ಯಾಂಕ್ ನನಗೆ ಅಂತ ಹೇಳ್ತಾ ಇದ್ದಾನೆ ಪಾಪ ಮೇಸ್ಟರಿಗೆ ಗಟ್ಟಿ ಹೇಳಲಿಕ್ಕೆ ಧೈರ್ಯ ಇಲ್ಲ ಎಲ್ಲಿಯಾದರೂ ಹೇಳಿದ್ರೆ ಅವ್ರಿಗೆ ಡಿಸ್ಮಿಸ್ ಮಾಡಿ ಬಿಡ್ತಾರೆ ಹಾಗ ಅವ್ರು ಹೇಳಲಿಕ್ಕಿಲ್ಲ ಇವಾಗ ಪಾಪ ಎಷ್ಟು ಸಂಕಟ ಆಗ್ಲಿಕ್ಕಿಲ್ಲ ನಮ್ಮ ಸ್ವಾಮಿಯ ಸಂಕಲ್ಪ ಹಾಕಿ ಅವನು ಹೇಳುವುದಿಲ್ಲ ನಾವನ್ಸಂಧಾನ ಮಾಡಬೇಕಾದ್ತು ನಮ್ಮಿಂದ ಇಷ್ಟು ಹೇಳಿಸ್ತಾನೆ ಅವ ಹೇಳಿಸಿದ್ರೆ ಉಂಟು ಹೇಳಿದ್ರೆ ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ ಅವನು ನೋಡಿದರೆ ಉಂಟು ನೋಡಿದರೆ ಉಂಟು ನೋಡ್ಲಿಕ್ಕಾಗುವುದಿಲ್ಲ ಆದ್ರಿಂದ ಇಂತಹ ಸಂಪತ್ತಿಗೆ ಆಶ್ರಯನಾದಂತಹ ಶ್ರೀನಿವಾಸ ಅವನ ನಾನು ನಾನೂ ನನ್ನದು ಅಂತ ಹೇಳಿದರೆ ಎಂತಹ ದೌರಾತ್ಮ್ಯ ನಮ್ದು ಕೃತಜ್ಞತೆ ಅಂತ ಈ ದೊಡ್ಡ ಶಬ್ದ ಶಾಸ್ತ್ರಕಾರರು ಬಳಸಿದ್ದು ಅದರಿಂದ ಇಂತಹ ಕೆಲಸ ಮಾಡಬೇಡಿ ಶ್ರೀನಿವಾಸ ಸ್ವೀಕರಿಸ ಸಂಪತ್ತಿನ ಇಂದ್ರಿಯಗಳ ನಿಯಾಮಕ ಶಕ್ತಿ ಇದನ್ನು ಸ್ವೀಕರಿಸ ಅದನ್ನು ಒಳ್ಳೆ ಉದಾಹರಣೆ ಕೊಟ್ಟರು ಅವರು ಮದ್ದಾನೆ ಪಕ್ವ ಕಪಿತ್ತವ ಭಕ್ಷ ಮದ್ದ ಆನೆ ಮದ್ದಾನೆ ಅಂದರೆ ಮದಭರಿತವಾದಂತಹ ಆನೆ ಕಪಿತ್ತ ಪಲವ ಪಕ್ವ ಕಪಿತ್ತ ಪಲವ ಬ್ಯಾಲೆ ಬ್ಯಾಲೆ ಹಣ್ಣು ಅಂತ ಹೇಳ್ತಾರೆ ಕಪಿತ್ತ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಆ ಕಪಿತ್ತ ಅದನ್ನು ಆನೆ ತಿಂತದೆ ಆನೆ ತಿಂತದೆ ತೇಗೆ ಹಾಗೆ ನಾವು ಮಾಡಿದ ಕರ್ಮ ನಾನು ನನ್ನದು ಎಂಬಂತಹ ಜದಮತಿ ಮನುಷ್ಯ ಮಾಡಿರತಕ್ಕಂತಹ ಕರ್ಮ ಆನೆ ತಿಂದ ಮದ್ದ ಆನೆ ಭಕ್ಷಿಸಿದ ಪಕ್ವ ಕಪಿತ್ತ ಫಲದ ಹಾಗೆ ಹೇಳ್ತಾರೆ ಕಪಿತ್ತ ಫಲದ ಹಾಗೆ ಅಂತಾರೆ ಆನೆ ನೀವು ತಿನ್ನಿಸಿ ಹಣ್ಣನ್ನು ತಿನ್ನಿಸಿ ತಿಂತದ್ದು ಹಾಗೆ ಇಡೀ ಹಣ್ಣನ್ನು ತಿಂತದೆ ಅದು ಹೊರಗೆ ಬರುವಾಗ ಇಡೀ ಹಣ್ಣು ಹೊರಗೆ ಏನ್ರಿ ಆನೆಗೆ ಜೀರ್ಣಶಕ್ತಿ ಇಲ್ವ ಏನು ಅದೇನ ಹಾಗೆ ಹೊರಗೆ ಬಂತು ಅದನ್ನು ನೋಡಿದ್ರೆ ಒಳಗೆ ಸುಂಡು ಮಾಡಿದ್ರೆ ಏನಿಲ್ಲ ಎಲ್ಲ ಖಾಲಿಯಾಗಿರ್ತದೆ ಒಳಗಿನ ಕಪಿತ್ತ ಜಂಬು ಫಲಸಾರ ಬಕ್ಷಿತಂ. ಆ ಕಪಿತ್ತದ ಫಲಸಾರ ಅದೆಲ್ಲ ಖಾಲಿಯಾಗಿರ್ತದೆ ಬರೀ ಅದರ ಓಟೆ ಮಾತ್ರ ಅದರ ತಿಪ್ಪೆ ಮಾತ್ರ ಹೊರಗೆ ಉರೂಟಾಗಿ ಹಾಗೆ ಅದು ಹೊರಗೆ ಬಂದಿರ್ತದೆ ನೋಡ್ಲಿಕ್ಕೆ ಇಡೀ ಕಪಿತ್ತ ಆದ್ರೆ ಒಳಗೆ ಟೊಳ್ಳು ಏನಿಲ್ಲ ಏನು ಜಪ ಏನು ಸ್ನಾನ ಏನು ಪೂಜೆ ಎಷ್ಟೊತ್ತು ಸ್ನಾನ ಮಾಡಿದ್ದೇ ಮಾಡಿದ್ದು ಜಪ ಮಾಡಿದ್ದೇ ಮಾಡಿದ್ದು ಪೂಜೆ ಮಾಡಿದ್ದೇ ಮಾಡಿದ್ದು ನೋಡ್ಲಿಕ್ಕೆ ಉರೂಟಾದ ಸುಂದರವಾದ ಇಡೀ ಆದ ಕಪಿತ್ತ ಹಣ್ಣು ಒಳಗೆ ಏನಿಲ್ಲ ಟೊಳ್ಳು ಮದ್ದಾನೆ ಭಕ್ಷಿಸಿದ ತಕ್ಕ ಕಪಿತ್ತ ಓರಹದು ಅಂತ ದಾಸರು ಹೇಳ್ತಾರೆ ಆ ಕಪಿತ್ತ ಹಣ್ಣು ಹೇಗೆ ಹಾಗೆ ಆನೆ ಭಕ್ಷಣೆ ಮದ್ದಾನೆ ಭಕ್ಷಣೆ ಮಾಡಿದ ಕಪಿತ್ತ ಫಲ ಹೇಗೆ ಹಾಗೆ ನಾನು ನನ್ನದು ಎಂಬ ಜಡಪತಿ ಮಾಡಿದ ಕರ್ಮ ಜಪ ಪೂಜೆ ಸ್ನಾನ ಎಲ್ಲ ಇಷ್ಟೇ ಎಂತ ಆಕ್ರೋಶ ಇದೆ ನೋಡಿ ಅವತ್ತಿನ ಕಾಲದಲ್ಲಿ ಹೇಳಬೇಕಾಗಿದ್ರೆ ಧೈರ್ಯ ಇರಬೇಕು ಇವತ್ತು ಹೇಳಬಹುದು ಅವತ್ತಿನ ಕಾಲದಲ್ಲಿ ದಾಸರದನ್ನ ಹೇಳಿದ್ದಾರೆ ಅಂದ್ರೆ ಸತ್ಯವನ್ನು ಹೇಳಿದ್ರಲ್ಲಿ ಏನು ಅವ್ರಿಗೆ ಭಯ ಕಿಂಚಿತ್ತೂ ಇಲ್ಲ ಇಲ್ಲಿ ವ್ಯಾಖ್ಯಾನಕಾರರಲ್ಲಿ ಭಿನ್ನಾಭಿಪ್ರಾಯ ಅಲ್ಲ ಇದರ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಮದ್ದ ಅಂತಂದ್ರೆ ಅದು ಆನೆ ಅಲ್ಲ ಮದ್ದ ಅಂತಂದ್ರೆ ಒಂದು ಕೀಟ ಒಂದು ಹುಲ ಅಂತ ಬರ ವ್ಯಾಖ್ಯಾನಕಾರದನ್ನು ಬರೆದಿದೆ ಒಂದು ಕೀಟ ಅದು ಅದರ ಬೀಜದಲ್ಲಿಯೇ ಇರ್ತದೆ ಅಂತ ಆ ಬೀಜ ಮದ್ದಾನೆ ಅದಂತೆ ಹೊರತಂತೆ ಅದು ಒಳಗಿನ ಸಾರವನ್ನೆಲ್ಲ ತಿಂತದೆ ಆ ಸಾರವನ್ನು ಮದ್ದಾನೆ ತಿಂದ ಮೇಲೆ ಬರೀ ಅದರ ತಿಪ್ಪೆ ಮಾತ್ರ ಹೇಗಿರ್ತದೆ ಹಾಗೆ ಅಂತ ಅದು ಆನೆಯು ನಾವು ಕೊಟ್ಟು ನೋಡಬೇಕು ಕಪಿತ ಫಲವನ್ನು ಆನೆಗೆ ತಿನ್ನಿಸಿ ಅದು ಹೊರಗೆ ಬರುವಾಗ ಹೇಗಿರುತ್ತೆ ಅಂತ ಅಲ್ಲಿವರೆಗೆ ಕಾದು ನೋಡಿ ಅದು ಯಾವ ಸಾಮಾನ್ಯ ಆನೆ ಅಲ್ಲ ಮದ್ದ ಆನೆ ಆನೆ ಆಗಬೇಕು ಅದರ ಹತ್ತರ ಹೋಗಬೇಕು ಅದರ ಬಾಯಿ ಗಿಡಬೇಕು ಅದು ಲದ್ದೆ ಹಾಕುವ ತನಕ ಕಾಯ್ಬೇಕು ಅದರ ಮೇಲೆ ಏಕೆ ತೆಗಿಬೇಕು ಜೀವದ ಆಸೆ ಇದ್ರೆ ನೋಡ್ಬೋದು ಪರೀಕ್ಷೆ ಮಾಡಿ ಅಂತ ಹೇಳಿದ್ದಾರೆ ದಾಸರು ಅದೊಂದು ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ ಮಧ್ಯಾಹ್ನ ಅಲ್ಲ ಅದೊಂದು ಯಾವುದೋ ಒಂದು ಕ್ರಿಮಿ ಕೀಟ ಅದರ ಫಾರವನ್ನು ತಿಂದು ಇಟ್ಟ ಹಾಗೆ ಅಂತ ಹೇಳ್ತಾರೆ ಅದು ಇದು ಪ್ರಸಿದ್ಧವಾಗಿರತಕ್ಕಂತಹದ್ದು ಆ ಒಳಗಿನ ಸಾರವನ್ನು ತಿಂದು ಮಡಿದ ಒಳಗೆ ಉಳಿದು ಇರತಕ್ಕಂಥದ್ದು ನೋಡ್ಲಿಕ್ಕೆ ಎಷ್ಟು ಚಂದ ಹಾಗೆ ಇದು ನೋಡಲಿಕ್ಕೆ ಮಾತ್ರ ಚಂದ ಹೊರತು ಅದಕ್ಕೆ ಭಗವಂತ ಅದಕ್ಕೆ ಏನು ಮಹತ್ವವನ್ನು ಕೊಡುವುದಿಲ್ಲ ಆದ್ರಿಂದ ನಾನು ನನ್ನದು ಅನ್ನುವುದನ್ನು ಬಿಡಬೇಕು ಅನ್ನುವುದು ಒಟ್ಟು ತಾತ್ಪರ್ಯ ದಾಸರದು ಮುಂದೆ ಹೇಳ್ತಾರೆ ಧಾತ್ರಿಯ ಉಳ್ಳ ಅಖಿಲ ತೀರ್ಥ ಕ್ಷೇತ್ರ ಚರಿಸಿದರೇನು ಪಾತ್ರಾಪಾತ್ರವನ್ನು ಅರಿತು ಅನ್ನಾದಿ ದಾನವ ಮಾಡಿ ಫಲವೇನು ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಡಿಸಿದರೇನು ಹರಿ ಸರ್ವತ್ರ ಗತನೆಂದರಿಯದೆ ತಾ ಕರ್ತರಿ ಎಂದವನು ಅಂತ ಹೇಳ್ತಾರೆ ಇಷ್ಟು ಹೇಳ್ತಾನೆ ತೀರ್ಥಯಾತ್ರೆ ಎಲ್ಲ ಮಾಡಿಕೊಂಡು ಬಂದ ಭಾರಿ ಖುಷಿಯವನಿಗೆ ನಾನು ಅಷ್ಟು ತೀರ್ಥ ಕಾಶಿ ಬದರಿ ಗಯ ಎಲ್ಲಾ ಹೋಗಿ ಬಂದಿದ್ದೇನೆ ಹೋಗಿ ಬಂದವಾ ನಾನು ತೀರ್ಥಯಾತ್ರೆ ಮಾಡಿ ಬಂದೆ ಅಂತ ಹೇಳಿದ್ರೆ ಏನದಕ್ಕೆ ಫಲ ಇಲ್ಲ ಅಂತ ಹೇಳಿದ್ರು ಪಾ ಬೇಕಾದಷ್ಟು ಅನ್ನದಾನ ಮಾಡಿದ್ದಾನೆ ನಾನು ಅಂತ ಹೇಳ್ತಾನೆ ಅಂತಾದ್ರೆ ಅದಕ್ಕೆ ಮಹತ್ವ ಇಲ್ಲ ಅಂತ ಹೇಳ್ತಾರೆ ಭಗವಂತ ಸರ್ವಗತ ಅಂತ ಚಿಂತನೆ ಮಾಡದೆ ಏನು ತೀರ್ಥ ಏನು ಯಾತ್ರೆ ಇದು ಮಾಡಿದರೆ ಏನು ಪ್ರಾಯಶಃ ಯಾತ್ರೆ ಮಾಡೋದಕ್ಕಿಂತ ಮುಂಚೆ ಈ ನುಡಿಯನ್ನು ಬೈಹರ್ಟ್ ಮಾಡಿ ಇದನ್ನು ಯಾತ್ರೆ ಇಡೀ ಹೇಳಿಕೊಂಡು ಹೋಗ್ಬೇಕಾಯ್ತು ಪ್ರಾಯಶಃ ಹೀಗಾಗ್ತದ್ರಿ ತೀರ್ಥಯಾತ್ರೆಗೆ ಹೋಗ್ತೇವೆ ನಾವು ಹೋದ್ದು ತುಂಬಾ ಅನುಭವ ಇದೆ ಕಹಿ ಅನುಭವಗಳಿವೆ ಯಾತ್ರೆ ಮಾಡ್ತಾರೆ ಯಾತ್ರೆ ಬರುವಾಗ ಯಾತ್ರೆಗಿಂತ ಜಾಸ್ತಿ ಜಾತ್ರೆಯೇ ಇರ್ತದೆ ಅವರ ಅಲ್ಲಿ ಹೋದಾಗ ನಾನು ಅನ್ನುವಂತಹ ಒಣ ಪ್ರತಿಷ್ಠೆ ತುಂಬಾ ಇರ್ತದೆ ನದಿಯಲ್ಲಿ ಸ್ನಾನ ಮಾಡಿದ್ರೆ ಈ ನೀರಲ್ಲಿ ಸ್ನಾನ ಮಾಡುದಾ ಆದರೆ ಆ ನೀರಿನ ಬಗ್ಗೆ ಜಿಗುಪ್ತು ಇಷ್ಟೇನಾ ದೇವಸ್ಥಾನ ಮತ್ತೇನು ಗೊತ್ತಿಲ್ಲ ಇಂತಾ ಚಿಂತನೆಗಳು ಹಾಗಾಗಿ ನಾನು ನನ್ನದು ಅನ್ನುವಂತಹ ಒಣ ತುಂಬಾ ಇರ್ತದೆ ಯಾತ್ರೆಯಲ್ಲಿ ಯಾತ್ರೆ ಮಾಡುವಾಗ ಅಲ್ಲಿರ್ತಕ್ಕಂತಹ ಕ್ಷೇತ್ರಾಭಿಮಾನ ದೇವತೆ ತೀರ್ಥಾಭಿಮಾನಿ ದೇವತೆ ಅಲ್ಲಿ ನೆಲೆಸಿರತಕ್ಕಂತಹ ಭಗವಂತನ ರೂಪಗಳ ಚಿಂತನೆ ಅದು ಯಾವತ್ತೂ ನಮ್ಮಲ್ಲಿ ಜಾಗೃತವಾಗಿರಬೇಕು ಹಿಂದಿನ ಕಾಲದಲ್ಲಿತ್ತು ಕಾಶಿ ಯಾತ್ರೆ ಮಾಡಿದಾದರೆ ಮೋಕ್ಷ ಅಂತಿತ್ತು ಇವತ್ತೇನು ದಿನಕ್ಕೊಸರ ಹೋಗಿ ಬರ್ಬೋದು ಫ್ಲೈಟ್ ಇದೆ ಹಾರಿಕೊಂಡು ಹೋಗಿ ಬರ್ಬೋದು ಹಿಂದಿನ ಕಾಲಕ್ಕೆ ಹೇಳಿದ ಮಾತದು ಕಾಶಿಗೆ ಹೋದಾ ಹೋದಾ ಅಲ್ಲ ಅಲ್ಲಿ ಮೋಕ್ಷ ಅಂತ ಇಲ್ಲಿವರೆಗೆ ಮಾತಿತ್ತು ಅದರ ಅರ್ಥ ಏನು ಗೊತ್ತು ಕಾಶಿಗೆ ಹೋಗುವುದು ಕಷ್ಟ ಕಾಶಿ ಯಾತ್ರೆ ಕಷ್ಟ ಯಾತ್ರೆ ಮಾಡಬೇಕಾದ್ರೆ ಬರೀ ಕಾಲಲ್ಲಿ ನಡೀಬೇಕು ನಡೀಬೇಕು ಅಲ್ಲಿ ಹೋಗುವಾಗ ಅನ್ನ ಆಹಾರಗಾದಿಗಳನ್ನು ತರೀಬೇಕು ಅನ್ನ ಇಲ್ಲ ಆಹಾರ ಇಲ್ಲ ಎಲ್ಲಿ ಸಿಕ್ಕಲಿ ಸ್ನಾನ ಮಾಡಬೇಕು ಸಿಕ್ಕಲ್ಲಿ ಮಲಗಬೇಕು ವಾಪಾಸ್ ಬರ್ತಾನೋ ಇಲ್ವೋ ಗೊತ್ತಿಲ್ಲ ವಾಪಾಸ್ ಬಂದ್ರೆ ಬಾರಿ ಕಾಶಿ ಸಮಾರಾಧನೆ ಬದರಿ ಸಮಾರಾಧನೆ ಅಂತ ನಡೆಸ್ತಿದ್ರು ಯಾಕಂದ್ರೆ ಅದು ಪುನರ್ಜನ್ಮ ಮತ್ತೊಮ್ಮೆ ಹುಟ್ಟಿ ಬಂದ ಹಾಗೆ ಅಂತ ಅದಕ್ಕೆ ಅರ್ಥ ಆ ದೃಷ್ಟಿ ಯಾತ್ರೆ ಅಂದ್ರೆ ದೀರ್ಘಕಾಲದ ಯಾತ್ರೆ ಅದು ಒಂದೆರಡು ದಿವಸದಲ್ಲಿ ಅಲ್ಲ ನೀವು ಪಾಂಡವರ ತೀರ್ಥ ಯಾತ್ರೆ ನೀವು ಕೇಳಿ ವರ್ಷ ಇಡೀ ಮಾಡತಕ್ಕಂತಹ ಯಾತ್ರೆ ಒಂದು ದಿವಸ ಒಂದು ಗಂಟೆಯಲ್ಲಿ ಯಾತ್ರೆ ಮಾಡುವಂತಹದ್ದಲ್ಲ ಆದರೆ ಯಾತ್ರೆಯ ಹಿನ್ನೆಲೆಯಲ್ಲಿ ಅವರಿಗಿದ್ದದ್ದು ವಾಪಸ್ ಬರುವುದಲ್ಲ ಭಗವಂತನ ಕಡೆ ಹೋಗುವುದು ನಾವು ಹೋಗುವಾಗಲೇ ಡೇಟ್ ಫಿಕ್ಸ್ ಮಾಡಿಕೊಂಡು ಬಂದಿರ್ತೇವೆ ಯಾವಾಗ ವಾಪಸ್ ಬರುವುದು ಅಂತ ಯಾಕೆಂದ್ರೆ ಕೂಡ ಒಂದು ದಿವಸ ಆಚೆ ಇಚ್ಛೆ ಆಯ್ತು ತಡ ಆಯಿತು ನನಗೆ ಅರ್ಜೆಂಟ್ ಇದೆ ನನಗೆ ಅದು ಫಿಕ್ಸ್ ಆಗಿದೆ ಇದು ಫಿಕ್ಸ್ ಆಗಿದೆ ಅಂದರೆ ನನ್ನದನ್ನು ಬಿಟ್ಟು ನಾವು ಹೋಗುವುದಲ್ಲ ನಾನು ಅಂತ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಹೋಗುವಾಗಲೇ ನಾನು ನನ್ನದು ಕರ್ಕೊಂಡು ಹೋಗುವುದು ಹೋಗಿ ಹಾಗೇ ವಾಪಸ್ ಬರ್ತೇವೆ ಹೋಗಿ ಬರುವಾಗ ಉಳಿದದ್ದು ಎಷ್ಟು ನಾನು ನನ್ನ ನನ್ನದಷ್ಟು ಮಾತ್ರ ಹಾಗಾಗಿ ದಾಸರು ಈ ಯಾತ್ರೆಯ ಬಗ್ಗೆಯೂ ಆಕ್ಷೇಪ ಮಾಡಿದ್ದುಂಟು ಈ ದಾನ ಮಾಡುವಾಗಲೂ ಹತ್ತಿರಿ ದಾನ ಮಾಡುವಾಗಲೂ ಕೂಡ ಪಾತ್ರ ಪಾತ್ರವ ಅರಿತು ದಾನ ಮಾಡಿದ್ರೆ ಏನು ಫಲ ಅಂತ ಹೇಳ್ತಾರೆ ಒಳ್ಳೆಯ ಒಳ್ಳೆಯ ಸಿಲೆಕ್ಟೆಡ್ ಜನರನ್ನು ಆಡಿಸಿ ದಾನ ಮಾಡಿದ್ದಾನೆ ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ದಾನ ಮಾಡಿದ್ದಾನೆ ಆದರೆ ದಾನ ಮಾಡುವಾಗ ಆ ಚಿಂತನೆ ಮಾತ್ರ ನಾನು ಸಂಪಾದನೆ ಮಾಡಿದ ಹಣ ನೀನ್ ಕೇಳಲಿಕ್ಕೆ ಅದು ಒಟ್ಟಿಗೆ ಉಂಟು ನಡೆಯದ ನಾನೂ ಅಂತ ಅದರ ಜೊತೆಗೇ ಬರುವಂತದ್ದು ಅದು ಯಾವತ್ತು ಹಾಗೆ ದಾನ ಕೈ ಮೇಲೆ ತೆಕಳುವ ಕೈ ಕೆಳಗೆ ಹಾಗಾಗಿ ನಾನೂಂತ ಅದು ಮೇಲೆ ಇದ್ದೇ ಇರ್ತದೆ ಅದರ ಜೊತೆಗೆ ಬಿಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾನೆ ಅದರಿಂದ ಅದು ದಾನ ಕೊಡುವಾಗ ಇಳಿಯುವ ನೀರು ಇದು ದಾನದ ನೀರಲ್ಲ ಅದು ಮದಜಲ ಅಂತ ಒಬ್ಬ ಕವಿ ಹೇಳ್ತಾನೆ ಆ ಮಾತು ಅದು ನಾನೂಂತ ಅದರಲ್ಲಿ ಅಹಂಕಾರ ತುಂಬಿರ್ತದೆ ನೀವು ನೋಡಿ ನಾನು ನಾನೊಂದು ಗೋದಾನ ಮಾಡಿದೆನ್ರಿ. ಅವನು ಸಾಯುವ ತನಕ ಅವನು ಆ ಹಾಲು ಕುಡಿದು ಬದುಕಬೇಕವ ಅಂತ ಪಾಪ ಇವನಿಗಿಂತ ಮುಂಚೆ ಹಾಲು ಇಲ್ಲ ದನನೂ ಇರುವುದಿಲ್ಲ ಅಷ್ಟು ಅಹಂಭಾವದಲ್ಲಿ ತುಂಬಿಕೊಂಡಿರ್ತದೆ ಏನು ಮಾಡಿದ್ರು ಅದರಲ್ಲಿ ದಾನ ಮಾಡುವಾಗ ಅದರ ಹಿನ್ನೆಲೆಯಲ್ಲಿರ್ತಕ್ಕಂತಹ ಕೆಟ್ಟ ಚಿಂತನೆ ಅದನ್ನು ದಾನ ಮಾಡಬೇಕು ಮೊದಲು ಎಲ್ಲ ದಾನಕ್ಕಿಂತ ಮೊದಲು ಮಾಡಬೇಕಾದ ದಾನ ನಾನು ನನ್ನದು ಅದನ್ನು ದಾನ ಮಾಡಬೇಕಾದ ಹೀಗೆ ಯಾತ್ರೆ ತೀರ್ಥ ಕ್ಷೇತ್ರ ಸಂಚಾರ ಮಾಡುವವರನ್ನು ಆಕ್ಷೇಪ ಮಾಡಿದ್ದಾರೆ ಅವರು ಸ್ವಾಮಿಗಳನ್ನೂ ಬಿಡ್ಲಿಲ್ಲ ಯತಿಗಳನ್ನೂ ಬಿಡ್ಲಿಲ್ಲ ಅವತ್ತಿನ ಕಾಲ ದೋರಿತ್ತು ಇವತ್ತತಿಗಳಿಗೆ ಜೀವನ ಮಾಡಿದ್ರೆ ಬಯ್ಯುವುದಿಲ್ಲ ಅವತ್ತಿನ ಕಾಲ ಒಬ್ಬ ಪೀಠಾಧಿಪತಿಯನ್ನು ಬೈದ ಅಂತ ಆದ್ರೆ ಅವರಿಗೆ ಮತ್ತೆ ಸಮಾಧಿಯೇ ಅಂತಹ ಕಾಲದಲ್ಲಿ ಯತಿಗಳನ್ನೂ ಬಿಡ್ಲಿಲ್ಲ ಅವರು ಹೇಳ್ತಾರೆ ಕಂಡ ನೀರುಳು ಮುಳುಗಿ ದೇಹವ ದಂಡಿಸಿದರೆ ಫಲವೇನು ದಂಡ ಕಮಂಡಲವ ಧರಿಸಿ ಯತಿಯನ್ನು ಫಲವೇನು ಅಂಡಜಾಧಿಪನ ಅಸಂಗನ ಪದ ಪುಂಡರೀಕರಿ ಮನವ ಅಹರ್ಣಿಸಿ ಬಂಡುಣಿಯ ಓಲಿರಿಸಿ ಸುಖ ಬಡಿದಿಪ್ಪ ಮಾನವನು ಅಂತ ಹೇಳುತ್ತಾರೆ ಎಷ್ಟು ಕಟುವಾಗಿ ಬೈದಿದ್ದಾರೆ ಅಂತ ಅಂದ್ರೆ ಖಂಡ ಮುಳುಗಿದ ದೇಹವು ದಂಧಿಸಿದ ಫಲವೇನು ಅಂತ ಕೇಳ್ತಾರೆ ಸನ್ಯಾಸಿಗಳಿಗೆ ಮುಖ್ಯವಾದ ಕರ್ತವ್ಯದಲ್ಲಿ ಸೇರಿದ್ದು ಅಂತ ನೆನಪಿಸುತ್ತಾರೆ ಕಂಡ ನೀರಲ್ಲಿ ಮುಳುಗುವುದು ಇಂತಹದ್ದೇ ನೀರಾಗಬೇಕು ಅಂತ ಹಠ ಮಾಡಬಾರ್ದವ್ರು ಇದು ನೀರು ಸರಿಯಾಗಿಲ್ಲ ಈ ಕೆರೆ ಸರಿ ಅಂತ ಅಲ್ಲ ಕಂಡ ನೀರಲ್ಲಿ ಮುಳುಗುದು ಎಲ್ಲಿ ನೀರು ಸಿಗುತ್ತೆ ಅಲ್ಲಿ ಮುಳುಗಬೇಕು ಅಂದ್ರೆ ಮೂರು ಆಗ್ಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾಗಾಗಿ ಕೆರೆ ನದಿ ಚಿಕ್ಕದಲ್ಲಿ ಸ್ನಾನ ಮಾಡಬೇಕು ಅವ್ರಿಗೆ ಕಂಡ ನೀರಲ್ಲಿ ಮುಳುಗಿ ಮುಳುಗ್ತಾನೆ ಬೇಕಾದಷ್ಟು ನೀರಲ್ಲಿ ಮುಳುಗಿರ್ತಾನೆ ದಂಡ ಕಮಂಡಲವ ಧರಿಸಿ ದಂಡ ಕೈಯಲ್ಲಿ ಕಮಂಡಲವೂ ಧರಿಸಿದ್ದಾನೆ ಎಲ್ಲ ಮಾಡಬೇಕಾದ್ದು ಮಾಡಿದ್ದಾನೆ ಒಂದು ಕಡೆ ಹೇಳ್ತಾರೆ ಈ ಯತಿಗಳಿಗೆ ಮಹತ್ವ ಕೊಡ್ಲಿಕ್ಕೋಸ್ಕರ ಹೇಳಿದ ಮಾತಿದು ಕಾಶಾಯ ದಂಡ ಮಾತ್ರೇಣ ಯತಿ ಪೂಜ್ಯ ನಸಂಶಯ ಯತಿಗೆ ನಮಸ್ಕಾರ ಮಾಡಬೇಕು ಎಂತ ಯತಿ ಅಂದ್ರೆ ಕಾಷಾಯ ದಂಡ ಎರಡಿದ್ರೆ ಸಾಕು ಅಂತ ಹೇಳ್ತಾರೆ ಕಾವಿ ಬಟ್ಟೆ ಇದ್ರೆ ಸಾಕು ಕೈಯಲ್ಲಿ ದಂಡ ಇಟ್ಕೊಂಡ್ರೆ ಸಾಕು ಅವನಿಗೆ ನಮಸ್ಕಾರ ಮಾಡಬೇಕು ಅಂತ ಕಾಷಾಯ ದಂಡ ಮಾತ್ರೇಣ ಯತಿ ಪೂಜ್ಯ ನಸಂಶಯ ದಾಸರು ತಿರುಗಿ ಮುರುಗಿ ಹೇಳಿದ್ರು ಕಾಶಾಯ ದಂಡ ಯತಿಹಿ ನ ಪೂಜ್ಯ ಸಂಶಯಃ ಅಂತ ವ್ಯಾಖ್ಯಾನ ಬರೀತಾರೆ ಅವರು ಹಾಗೆ ಅಲ್ಲ ದಂಡ ಕಮಂಡಲು ಹಿಡಿದರೆ ಏನು ಫಲ ಅಂತ ಹೇಳ್ತಾರೆ ಬರೀ ದಂಡ ಬರೀ ಕಮಂಡಲು ಅದರಿಂದ ಅಲ್ಲ ಅದರಿಂದ ಪೂಜ್ಯತ್ತ ಬರುವುದಲ್ಲ ಮತ್ತೇನಾಗಬೇಕು ಎಷ್ಟು ಕಟುವಾಗಿ ಬೈಸಿದ್ದಾರೆ ನೋಡಿ ಬರೀ ಕಾಷಾಯ ಹುಟ್ಟಿದ್ದೇನೆ ಎಲ್ಲರೂ ನನಗೆ ತಲೆ ತಗ್ಗಿಸಿ ನಮಸ್ಕಾರ ಮಾಡಿ ನಿರೀಕ್ಷೆ ಮಾಡಬೇಡಿ ಯಾಕೆಂತಂದ್ರೆ ಅಂಡದಾದಿಪನ ಅಂಸಗನ ಪದ ಪುಂಡರೀಕಿ ಮನವ ಅಹರ್ನಿಸಿ ಅಂಡಜಾಧಿಪನ ಅಂಶಗನ ಪದ ಅಂಡಜಾಧಿಪ ಅಂಡಜಾಧಿ ಅಂಡ ಅಂದ್ರೆ ಮೊಟ್ಟೆ ಮೊಟ್ಟೆಯಿಂದ ಬಂದವ ಅಂದ್ರೆ ಗರುಡ ಅಂಡಜಾಧಿಪ ಅಂಡಜ ಅಂದ್ರೆ ಹಕ್ಕಿಗಳು ಅಂಡಜಾಧೀಪ ಅಂದ್ರೆ ಹಕ್ಕಿಗಳಿಗೆ ಒಡೆಯನಾಗಿರ್ತಕ್ಕಂತಹ ಗರುಡ ಅಂಡಜಾಧಿಪನ ಅಂದ್ರೆ ಹೆಗಲು ಅಂದ್ರೆ ಹೆಗಲೇರಿ ಬರುವವ ಅಂದ್ರೆ ಗರುಡ ಅಂತ ಅರ್ಥ ಅಂದ್ರೆ ಗರುಡ ಅವನ ಪದಪುನ್ ಪುಂಡರೀಕಿ ಮನವ ಅಂತ ಹೇಳ್ತಾರೆ ಪೂಜ್ಯತ್ತು ಬರಬೇಕಾದ್ರೆ ಏನಾಗಬೇಕು ಅಂತಂದ್ರೆ ಆ ಅಂಡಜಾಧಿಪನ ಅಂಶಗನ ಪದಪುಂಡರೀಕದಲ್ಲಿ ಮನಸ್ಸಿಟ್ಟವನ ಅಂತ ಹೇಳ್ತಾರೆ ಎಷ್ಟು ಸುಂದರವಾದಂತಹ ದೃಷ್ಟಾಂತ ಕೊಡ್ತಾರೆ ಅಂತಂದ್ರೆ ಎಲ್ಲಿ ನೋಡಬೇಕು ಅಂದ್ರೆ ಕೆಳಗೆ ನೋಡುವುದಲ್ಲ ಮೇಲಕ್ಕೆ ನೋಡಬೇಕು ಅಂತ ಮೇಲಕ್ಕೆಂದ್ರೆ ಎತ್ತರದಲ್ಲಿರತಕ್ಕಂತಹ ಭಗವಂತನ ಕಡೆಗೆ ಮನಸ್ಸಿಡಬೇಕು ಅಂತ ಎತ್ತರದಲ್ಲಿರುವವಂದ್ರೆ ಅಂಡಜಾಧಿಪ ಗರುಡ ಅವನ ಶೆಗಲ್ನ ಮೇಲೆ ಇರತಕ್ಕಂತಹ ಭಗವಂತ ಅವನ ಪಾದದಲ್ಲಿ ಮನಸ್ಸಿಡಬೇಕು ಅಂದರೆ ಎತ್ತರದಲ್ಲಿ ಮನಸ್ಸಿಡಬೇಕು ಹೊರತು ಕೆಳಗೆ ಮನಸ್ಸಿಡುವುದಲ್ಲ ಅದರ ಅರ್ಥ ಏನು ಅಂದರೆ ಉಚ್ಚವಾದ ಶ್ರೇಷ್ಠವಾದ ವಸ್ತುವಿನಲ್ಲಿ ಮನಸ್ಸಿಡಬೇಕು ಹೊರತು ನಿಕೃಷ್ಟವಾದ ವಸ್ತುವಿನಲ್ಲಿ ಮನಸ್ಸಿಡುವುದಲ್ಲ